ಲಕ್ಷ್ಮೀಕರತಾ ಭೋಜ ಲಲನೀಯ ಪಂಬುಜ ಪ್ರಣಮಿ ಹೀವಂ ದೇವ್ರವರ್ತಿ ನಾರಾಯಣ ಪರಿಪೂರ್ಣಗುಣಾನ್ಯ ವಿಶ್ವೋದಯಸ್ಥಿತಿ ಪ್ರದ ಜ್ಞಾನ ಪ್ರಧಾನ ವಿಬುಧ ಸುರಸೌಕ್ದುಖ ಸತ್ಕಾರಣಾ ನಮೋ ನಮಸ್ತೆ ನಾರಾಯಣ ಸುರಗುರು ಜಗದೆಕನಾಥೋಕಸ್ಕೃತಿ ತ್ರೈಗುಣ್ಯವರ್ಜಿತಮೀಶ ವಂದೇ ಭ್ರವದರಸಿ ನಾರಾಯಣ ನಮಸ್ಕೃತ್ಯ ನರೋತ್ತಮೀ ಸರಸ್ವತೀ ವ್ಯಾಸಯ ಮುದೀರೀಗುರುಭ್ಯೋ ನಮಃ ಹರಿ वृत्ति तस्त्र कल तोरसाने इंद्रजिंदु कम तारतम्यव तो मे गेवर मेले हनुमत देवर स्वयं तान अस्त्र प्रयोग आप भारी आपत्तु आशक्ति हैी शक्ति है ही स्थिति के भगवंत ರಕ್ಷಣೆ ಮಾಡಲಿಕ್ಕೆ ಅಂತ ಅದಕ್ಕೆ ಆ ರೂಪಕ್ಕೆ ಹೆಸರು ಅನಿರುದ್ಧ ಅಂತ ಯಾರೂ ರೋಧನ ತಡಿಲಿಕ್ಕಾಗೋಲ್ಲ ಅಂತರ್ಥ ಹಾಗೆ ತಾನ ಸ್ಥಿತಿಗೆ ಅಂತ ನಿಂತಾಗ ರಕ್ಷಣೆಗೆ ಅಂತ ನಿಂತಾಗ ಯಾರೇನು ಮಾಡ್ಲಿಕ್ಕಾಗತ್ತೆ ಆ ರೀತಿಯನ್ನ ಇಲ್ಲಿ ತೋರಿಸಿಕೊಟ್ಟು ಆಗ ಇಲ್ಲಿ ತೋರಿಸಿದ ಅಥಾಹ ರಾಮನೋನುಸಾರತಃ ಪುರಾಸ್ತ್ರ ಸ ಲಕ್ಷ್ಮಣ ಪಿತಾಮ ಪಿಮಾಸ್ತ್ರೇಣ್ಞೇಯ ಶಕ್ರಜಿ ತಂಜಾಂಧವ್ ಮೊದಲೇಲೆ ಹೊರಟಿರ್ತಾರೆ ಆ ಕಾಲದಲ್ಲಿ ಈತನನ್ನು ಹೊಂದೇ ಬಿಡ್ತೇನೆ ಅಂತ ಆದರೆ ಹಾಕಲು ಅವನು ಮತ್ತೊಂದು ಸಂದರ್ಭದಲ್ಲಿ ಸಿಗ್ತಾನೆ ಈಗ ಭಯಕ್ಕೆ ಹೆದರುಕೊಂಡು ಹೇಳಿ ಕಾಣಿಸಿದ್ದೇನೆ ಎಂತ ಮಾಡ್ತಾ ಇದ್ದಾನೆ ಜೊತೆ ಕೊಲ್ಲೋದು ಕ್ಷೇಮ ಅಲ್ಲ ನಮಗದು ಕೀರ್ತಿಕರ ಬೇಡ ಅಂತ ಈ ಕ್ರಮದಲ್ಲಿ ಕೇಳೋಣ ಆಗ ನಿಶಾಚರಾಸ್ತ್ರ ಕ್ಷಣೇನ ರಾಮಾಸ್ತ್ರ ಅವರೇನಾ ಕಾಲಕ್ಕೆ ಅಸ್ತ್ರ ಪ್ರಯೋಗಗಳನ್ನೆಲ್ಲ ಮಾಡಿದ್ರೂ ಅದೆಲ್ಲವನ್ನೂ ಕೂಡ ಪರಮಾತ್ಮ ಓಡಿಸಿ ಉತ್ತಸ್ತು ಹುಚ್ಚೋರುಗಿರಿ ಪ್ರಗ್ರಹ್ಯ ಪ್ರಶಂಸಮಾನಃ ರಘುವೀರ ಮುಚ್ಚೈ ಪರಮಾತ್ಮ ಯಾವಾಗ ವಿಜ್ಞಾನಾಸ್ತ್ರವನ್ನು ಪ್ರಯೋಗ ಮಾಡಿದ ಅದರಿಂದ ಮತ್ತಷ್ಟು ಶಕ್ತಿ ಬಂತು ಸಹಜವಾಗಿ ತಮಗೇನು ಶಕ್ತಿ ಇರ್ತಿತ್ತು ಪೆಟ್ಟು ಬಿದ್ದಾಗ ದಿನ ಹೋಗುತ್ತೆ ಆದರೆ ಪರಮಾತ್ಮನ ವಿಜ್ಞಾನಾಸ್ತ್ರ ಪ್ರಯೋಗದಿಂದಾಗಿ ಹೆಚ್ಚಾಯಿತು ಬಲ ಇನ್ನಷ್ಟು ಪರ್ವತಾದಿಗಳನ್ನು ಹಿಡಿಕೊಂಡು ಕಿರ್ಚಾಡ್ತಾ ಇದ್ದಾರೆ ಸುರೇಶ್ಚ ಪುಷ್ಪ ವೌರಿಷದ್ಭೀತ ತಸ್ತೌಧ ಪುಷ್ಪಾಣಿರ ನಂತವೀರ್ಯ ಕೈಯಲ್ಲಿ ಪರಮಾತ್ಮ ನಿಂತಿದ್ದರೆ ಅದ್ಭುತ ರೂಪವನ್ನು ಹೃದಯದಲ್ಲಿ ತಗೊಳ್ತಾ ದೇವತೆಗಳು ಪುಷ್ಪ ವರ್ಷ ಭಗವಂತನ ಮೇಲೆ ಆಗಲೇ ಪರಮಾತ್ಮ ಈಗ ಹೋಗು ಲಕ್ಷ್ಮಣ ನೀನೀಗ ಹೋಗಿ ಪಡೀಲಿಕ್ಕೆ ಒಳ್ಳೆಯ ಸಮಯಿಲ ಅಂತ ಒಂದೊಂದು ಬಿಲ ಬಿಲ ಮಾಡಿಕೊಂಡು ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಲ್ಲಿ ಹೋಗಿ ಆತನನ್ನು ಹೊಡೆದರೆ ಈಗ ಸಾಯ್ತಾನೆ ಈಗ ಅಲ್ಲಿ ಯುದ್ಧ ಮಾಡಲಿಕ್ಕೆ ಒಳ್ಳೆ ಅವಕಾಶ ಇದೆ ಅವನು ಮತ್ತೂೋಗಿ ಏನಾರ ತರಹದಲ್ಲಿ ಏನಾರ ಹವಿಸಿಕೊಟ್ಟ ಅಂತಂದ್ರೆ ಅದರಿಂದ ಸ್ವಲ್ಪ ತೊಂದರೆ ಪ್ರಸಂಗ ಇದೆ ಸರಾಬಣಸ್ತೋನಿ ಕುಂಬಿಲಾಂಬನ ಸಮಾಸಾಚಿ ಜುಹಾವಭಾವ್ ವಿಭೀಷಣೋಧಾರ್ರಹ್ಮ್ ಯೋಜಯ ದೈವಾಯಿ ದುರ್ಮತೇ ಮಾಡಬಾರ್ದು ಮಾಡ್ತಾ ಇದ್ದಾನೆ ದುರ್ಮತಿ ಸ್ವಾಮಿ ಈಗಲೇ ಅವನನ್ನು ಕೊಲ್ಲೋದು ಒಳ್ಳೆಯ ಸಮಯ ಅಂದರೆ ವಿಭೀಷಣ ಪ್ರಾರ್ಥನೆ ಮಾಡಿದ್ದು ರಾಮದೇವರ ಆದೇಶ ಕೊಟ್ಟಿದ್ದು ಎಲ್ಲ ಸರಿ ಹೋಯಿತು ಕೃತಾಗ್ನಿಪೂಜೋ ನೆಹವಧ್ಯ ಶರೋ ವಿಧಾತು ಪ್ರಚಿತೋಸ್ಯ ತಾದೃಶಃ ಇವನು ಅಗ್ನಿಪೂಜೆಯನ್ನು ಮಾಡಿದ ಅಂತಂದರೆ ಆ ಕೆಲವು ಮಂತ್ರಗಳಿಂದ ಅವನಿಗೆ ಬರುತ್ತೆ ಇದು ಬ್ರಹ್ಮದೇವರು ಕೊಟ್ಟಂತಹ ವರ ಇದೆ ಈಗಲೇ ಅವಧ್ಯರು ಜನ ಸತ್ ಹೋದರು ಅಷ್ಟೇ ಅಲ್ಲ ರಾವಣ ಸತ್ ಹೋದಾನೆ ಅವೆಲ್ಲ ಅವಧ್ಯತ್ವ ವರ ಇದೆ ಆದರೂ ಮಧ್ಯ ವಿಭೀಷಣ ಹೇಳ್ತಾನೆ ಅಂದರೆ ಇದಕ್ಕೆ ಆಚಾರ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಇವನು ವದಾರ್ಹೋ ಎಂ ಯುದ ಸಪ್ರಭು ಬ್ರಹ್ಮದೇವರವರ ಏನಂತ ಅಗ್ನಿಪೂಜಾದಿಗಳನ್ನು ಮಾಡಿದರೆ ಅವಧ್ಯತ್ವ ಬರಲಿ ಪೂಜೆ ಮಾಡಲಿಕ್ಕೆ ಬಿಡಲಿಲ್ಲ ಅಂದರೆ ಲಕ್ಷ್ಮಣನಿಂದ ಮಧ್ಯನ ಆಗ್ಬಹುದಲ್ಲ ಪೂಜೆ ಲಕ್ಷ್ಮಣನಿಂದ ಮಧ್ಯನ ಹೀಗಾಗಿ ಲಕ್ಷ್ಮಣನಿಗೆ ಆಕೀರ್ತಿಯನ್ನು ಕೊಡ್ಲಿಕ್ಕೋಸ್ಕರವಾಗಿ ಮೊದಲೇ ಕಳಿಸಲಿಕ್ಕೆ ವಿಭೀಷಣ ಪ್ರಾರ್ಥನೆ ಮಾಡಿದ್ದು ನವೈವಧಂ ರಾಮಯ್ಯೇಜ ತಲಾಯಿತ ಆತ್ಮ ಸಮೀಕ್ಷಣಾತ್ಮನಃ ರಾಮದೇವ್ರೆ ಕೊಲ್ಲಿಗೆ ಹೋಗ್ಬೋದಾಗಿತ್ತಲ್ಲ ಲಕ್ಷ್ಮಣನನ್ನು ಯಾಕೆ ಕಳಿಸಿಕೊಡ್ತಾನೆ ಅಂದರೆ ಅದಕ್ಕೆ ಪುತ್ರ ಕೊಟ್ಟು ಅದನ್ನು ಸತ್ತೋಜ್ಜಿತೋ ಸಾವಿ ಕೂಟ ಯೋಧೀ ನಮೇ ಬದಾರು ಎಮಿ ತಿಸ್ಮ ಸಪ್ರಭು ಎಂಥ ವೀರಿ ಪರಮಾತ್ಮ ಹೆದರ್ಕೊಂಡು ಓಡೋಗಿರೋನು ಅವನು ಹುಡ್ಕೊಂಡು ಹೋಗಿ ನಾವು ಹೊಡಿದ ಹೆದ್ರುಕೊಂಡು ಓಡೋ ಅದು ವೀರರ ಲಕ್ಷಣ ಅಲ್ಲ ಬಿಟ್ಟು ಬಿಡೋದು ಅಷ್ಟೇ ಅವನದು ಅವನನ್ನ ಇನ್ನೊಬ್ಬ ವೀರ ಇದ್ದಾನೆ ಅವನು ಹೊಡೆದು ಕೊಲ್ಲಿ ಕಾಲಕ್ಕೆ ಪರಮಾತ್ಮ ಸಾಧಿ ದೇಶಾರ್ಧನ ಹನುಮತಾಚರಿಯು ವಿಭೀಷಣೇನಾ ಹನುಮಂತ ದೇವರು ಜೊತೆಯಲ್ಲಿ ಹೋಗಿರಬೇಕು ಏನಾರು ಆಪತ್ತು ಬಂದರೆ ಅದಕ್ಕೆ ಹನುಮಂತ ದೇವರನ್ನು ಬಲಿಷ್ಠರನ್ನ ವಿಭೀಷಣನನ್ನ ಯಾಕೆ ಯಾರಿಗುಪ್ಪ ಗುಹಾ ಎಲ್ಲಿ ಹೋಗ್ಬೇಕು ಹ್ಯಾ ಹೋಗ್ಬೇಕು ಅನ್ನೋದನ್ನೆಲ್ಲ ತೋರಿಸಿಕೊಡ್ತಕ್ಕಂಥವ್ನು ಆ ಪುಣ್ಯ ವಿಶೇಷ ವಿಭೀಷಣನಿಗೆ ಬರಬೇಕು ಸಹೈವ ಸರ್ವೈರಪಿ ವಾರರಿಂದರೀ ಹಿ ಮಹಾತ್ಮ ಸಚತತ್ವದಾಯ ಅನೇಕ ದೊಡ್ಡ ದೊಡ್ಡ ವಾನರ ಶ್ರೇಷ್ಠರನ್ನು ಕರ್ಕೊಂಡು ಹೋಗ್ತಾನೆ ಸಜುಕ್ವತಸ್ಥರವಿಘ್ನಂ ಪ್ಲಂಗಮಯಿಸೋ ಯುತ್ಸೆಯಥಂ ಇದನ್ನು ತೊಂದರೆ ಕೊಡ್ತಾನೆ ಅದಕ್ಕೆ ಅವನ ಅಗ್ನಿಯಲ್ಲಿ ಹೋಮ ಮಾಡಲಿಕ್ಕೆ ಬಿಡೋದೇ ಇಲ್ಲ ಅವಕಾಶ ಕೊಟ್ಟರೆ ಮಾಡೋ ಅದಕ್ಕೆಲ್ಲ ಅಡ್ಡಿ ಮಾಡಿಬಿಡ್ತಾನೆ ದುಷ್ಟರು ಮಾಡುವಂತಹ ಯಾಗ ಯಜ್ಞಾದಿಗಳಿಗೆ ದೇವತೆಗಳೇ ತೊಂದರೆ ಕೊಟ್ಟು ದೇವತೆಗಳು ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ದೇವತಾ ಕಾರ್ಯ ನಡೀಲಿಕ್ಕೆ ಅವರೇ ಬಿಡ್ತಾ ಇಲ್ಲ ಅಂತಂದ್ರೆ ಎಲ್ಲೋ ಭಾರಿ ಪಾಪಕಾರಿ ಮಾಡ್ತಾ ಇದ್ದೀವಿ ಅಂತ ಅರ್ಥ ನಾವು ಬಿಟ್ಟುಬಿಡ್ಬೇಕಂತ ಕೆಲಸ ಮಾಡಬಾರದು ತೋರಿಸ ಅದರಿಂದ ಸಮಾಸ್ಥಿತ ಕಾರ್ಮಿಕ ಬಾಣಪಾಣಿ ಪ್ರತ್ಯುದ್ದೇಯವು ಲಕ್ಷ್ಮಣ ಮಹಾಶಿಗರ್ಜನ್ ಯಾವಾಗ ಯುಗ್ನಕ್ಕೆ ತಳೆ ಬಂತೋ ನೋಡ್ಬಿಡ್ತೇನೆ ಅಂತ ತನ್ನ ಪರಾಕ್ರಮವನ್ನು ತೋರಿಸ್ತಾ ಅಪಾರ ನಂಬಿಕೆ ಇತ್ತು ಅವನಿಗೆ ಅದರ ಮೇಲೆ ಅದೊಂದು ರೀತಿಯಲ್ಲಿ ಅಪನಂಬಿಕೆ ಇದೆ ಅತಿಯಾದ ನಂಬಿಕೆ ಅದನ್ನು ಇಟ್ಟುಕೊಂಡು ಹೊರಟವನವನು ಆಗ ಸಜುಖ ಯಾವಾಗ ಹೋಮವನ್ನು ತೊಡೆದ್ರೋ ಒಳಗಡೆಯಲ್ಲಿ ತುಂಬ ಕೋಪು ಬಂದಿತ್ತು ಉಭಹಚೆತ್ ಆಸ್ತ್ರ ವಿಧಾಂಬರಿಷ್ಟವು ಶರೀಶ್ ಶರಾಂತಕೈ ಶರಾಂತ ಕ್ರೈಸ್ತತಕ್ಷು ದಿಶಾಶ್ಚ ಸರ್ವ ಪ್ರತಿಶೋತ್ತಮಿ ವಿದಾಯ ಶಿಕ್ಷಾಸ್ತ್ರ ವಲಯ ನಿರಂತರ ಅವರಿಗೆ ಏನೇನು ಕಲ್ತಿದ್ರೋ ಇಬ್ಬರು ಕೂಡ ಯಾವ್ದಾವುದರ ಶಿಕ್ಷಣ ಪಡೆದಿದ್ರೂ ಆ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡಿಕೊಂಡಿದ್ದಾರೆ ಇಷ್ಟು ಭಾರಿ ಯುದ್ಧ ಕಾಲಕ್ಕೆ ಅದು ನಡೆದಿದೆ ರಾಮರಾಮನ ಯುದ್ಧಂ ರಾಮರಾಮಾಯಣ ಅಂತ ಅದು ಬಹಳ ದೊಡ್ಡ ಯುದ್ಧ ರಾಮದೇವರು ಕೊಲ್ತಾನೆ ಅನ್ನೋದು ನಿಶ್ಚಯ ಸರಿ ಆದರೆ ನಿಜವಾದ ಪರಾಕ್ರಮಿಗಳ ಇಬ್ಬರ ಸಣಸಾಟ ಅಂತಂದರೆ ಅದು ಲಕ್ಷ್ಮಣ ಮತ್ತು ಇಂದ್ರಜಿತ್ವರಿಪುರ ಅದ್ಭುತವಾದಂತಹ ಸಣಸಾಟ ಅಸ್ತ್ರಣಿ ತಸ್ರ ವರೈಸ್ಸ ಲಕ್ಷ್ಮಣ ನಿವಾರ್ಯ ಶಕ್ತೋಶ್ಚಲಕುಂಡಲೋಜ್ವಲಂ ಶಿರಶರೆಣಾಶು ಸಮನ್ಮಾಥ ಸ್ವರೈಹಿ ಪ್ರಸೂನೈರಥಜಾಭೀಷ್ಟ ಆವಾಗ ಇನ್ನೇ ಹೆಚ್ಚು ಬಿಟ್ಟರೆ ಹೀಗೇನು ಹೊಡಿತಾನೆ ಇರ್ತಾನೆ ಅಂತ ಅವನೇನೇನು ಅಸ್ತ್ರ ಪ್ರಯೋಗ ಮಾಡಿತ್ತು ಅದನ್ನೆಲ್ಲ ಹೊಡೆದು ಮತ್ತೊಂದು ಅಸ್ತ್ರವನ್ನು ನಾತು ಹೂಡೋದ್ರೊಳಗೆ ಮಂತ್ರೋಚ್ಚಾರ ಮಾಡುವುದರೊಳಗೆ ಏ ಒಳ್ಳೆ ಕರ್ಣಕುಂಡಲ ಮುಂತಾದವುಗಳೆಲ್ಲ ಹಾಗೆ ಹೊಡಿತಾ ಇತ್ತು ಕಿರೀಟಿ ಕಿರೀಟ ಎಲ್ಲ ಸಮೇತ ಹರಿಸ್ಬಿಟ್ಟೆ ಒಟ್ಟಿಗೆ ತಲೆನೇ ಹೆಗರೊಳಿತು ಅಷ್ಟೇ ಇನ್ನೇನು ಭಾಳ ಕೈಯಲ್ಲಿ ಕೈಯಲ್ಲಿ ಇಟ್ಕೊಂಡಿದ್ದಾನಷ್ಟೇ ಏನು ಪ್ರಯೋಜನ ಇಲ್ಲ ಹಾಗೆ ಆತನನ್ನು ಸಂಹಾರ ಮಾಡಿದ ಕ್ರಮವನ್ನು ಅದೇ ಕ್ಷಣಾರ್ಧದಲ್ಲಿ ಆತನನ್ನು ಸಂಹಾರ ಮಾಡಿದ್ದನ್ನು ಚಿತ್ರಣ ಮಾಡುತ್ತಾ ನಿಪಾತಿತಸ್ಮಿನ್ ನಿಪಾತಿದೆಸ್ಮಿನ್ ಇತರ ನಿಜಾಚರ ಪ್ಲವಂಗಮ ಜಗ್ನೂರ ಅನೇಕ ಕೋಟಿ ಕೋಟಿ ಕೋಟಿ ಜನ ಇದರಂತಲ್ಲಿ ಏನು ಇವನೊಬ್ಬಕ್ಕೂ ಜೊತೆಯಲ್ಲಿ ಬೇಕಾಟು ಜನ ಇದ್ದರೂ ಅವರ ಸೇನೆ ಇವರು ಸೇನೆ ಸೇರಿಕೊಂಡಿತ್ತು ಭಾರಿ ಯುದ್ಧ ಮಾಡುತ್ತಿತ್ತು ಯಾವಾಗ ಈತ ಒಬ್ಬ ಬಲಿಷ್ಠ ಸತ್ತ ಅಂತ ಗೊತ್ತಾಯಿತು ಆ ಜೊತೆಯಲ್ಲಿ ಯಾರೇ ಅಂತರ ಅವನ್ನೆಲ್ಲ ಹಾಗೆ ಹೊಡೆದ್ಬಿಟ್ರು ಕಪಿಗಳು ಇನ್ನೂ ಹಾಗೆ ಆಗಿತ್ತು ಧೂಮ್ರಾಕ್ಷಾದಿಗಳ ಜೊತೆಯಲ್ಲಿ ಹೀಗೆ ನಡೆದಿತ್ತು ಹಾ ಕುಲ್ತಾರೆ ಹತಾ ವಿಶಿಷ್ಟ ಅಸ್ತು ದಶಾನನಾಯಿ ಶಶಂಸುರ್ ಅತ್ಯಾಪ್ತ ಸುತ ಪ್ರಣಾಶಂ ಹೋಗೆಲ್ಲ ಉಳ್ಕೊಂಡಿದ್ದವರೆಲ್ಲ ಕೈ ಎಲ್ಲ ಹೋದ್ರು ಹಾಗೆ ವಿಕೃತರಾಗಿಯೇನೆ ಹೋಗಿ ಹೇಳ್ತಾರೆ ಇಲ್ಲ ನಿನ್ನ ಮಗ ಸತ್ಹೋದಾ ಉಳ್ಕೊಂಡಿದ್ದವನು ಅವನೊಬ್ಬ ಅವನು ಸತ್ಹೋದಾ ಅಂತ ತಿಳಿಸೋಣ ಇದು ಅತ್ಯಾಪ್ತ ಸುತ ಅತ್ಯಂತ ಆಪ್ತಾತ ತನಗೆ ಸಮಾನ ಬಲ ಅವನು ಸತ್ಹೋದಾ ಅನ್ನೋದನ್ನು ಕೇಳಿ ಸತನ್ ನಿಶಮ್ಯ ಉಗ್ರರೂಪಂಚಿತ ದುಃಖ ಕೂಗಾಡ್ತಾನೆ ಚಿರ್ಚಾಡ್ತಾನೆ ಅರ್ಚಾಡ್ತಾನೆ ಭಾರಿ ದುಃಖ ಪಡ್ತಾನೆ ತಮ್ಮ ಸತ್ತಾಗ ದುಃಖ ಮಾತ್ರ ಆಗಿತ್ತು ಆದರೆ ಈ ಹೊತ್ತಿಗೆ ಇನ್ನಷ್ಟು ಇನ್ಯಾರೂ ಉಳ್ಕೊಳ್ಳಿಲ್ಲ ಪ್ರಾಯಲ್ಲಿ ಇನ್ಯಾವು ಮಹಾವೀರರು ಉಳಿಲಿಲ್ಲ ಹಾಗೂ ಸಂಸ್ಥಾಪೆಯ ಮಾತಿಂ ಪುನಶ್ಚ ಮನುಷ್ಯ ಇದ್ದೇವೆ ನಿಶ್ಚಿತಾರ್ಥ ಶತ್ರು ಚಿಂತೆ ಇಲ್ಲ ನಾನೇ ಹೋಗ್ತೇನೆ ನಾನು ಏನು ಮಾಡಿದ್ದೇನೆ ಶತ್ರು ಚಿಂತೆ ಇಲ್ಲ ಹೋಗ ಆತನನ್ನು ಹೊಡೆದು ಬಿಡ್ತೇನೆ ಅಂತ ನಿಶ್ಚಿತಾರ್ಥ ಆ ರೀತಿಯಲ್ಲಿ ನಿಶ್ಚಿತವಾದಂತಹ ಅರ್ಥ ಇಟ್ಟುಕೊಂಡು ಮರಣಾಭಿಮುಖ ಶೀಘ್ರ ರಾವಣ ಮರಣಕರ್ಮಣಿ ಮರಣಕ್ಕೇನೆ ಅಭಿಮುಖವಾಗಿ ಹೊರಟಂತಿದೀವಿ ಏನು ಬೇರೆ ಯುದ್ಧಕ್ಕೆ ಅಂತಲ್ಲ ಸಾಹಿತೆಯಲ್ಲಿ ನಿಶ್ಚಯ ಮಾಡಿಕೊಂಡೇ ಸಾಯಿಕ್ಕೆ ಅಂತ ಹೊರಟು ಬಿಟ್ಟಿದ್ದಾನೆ ಆ ಕಾರ್ಯಕ್ಕೆ ಸಜ್ಜೀ ಭವನ್ ಬಲಮೂರ್ಚಿತಂ ಆಗ ಭಾರೀ ದೊಡ್ಡ ಸೇನೆಯನ್ನು ಇಟ್ಟುಕೊಂಡಿದ್ದಂತೆ ಇದು ಕಡೆಯಿಂದ ಆಪತ್ ಕಾಲದಲ್ಲಿ ಕೆಲವನ್ನ ಕುಂಭ ಆಪತ್ತಿಯಿಂದ ಇಟ್ಟುಕೊಂಡಿರ್ತಾರೆ ದುಡ್ಡು ಬಿಟ್ಟು ಎಲ್ಲ ಇಟ್ಟುಕೊಂಡಿರ್ತಾರೆ ಆ ರೀತಿಯಲ್ಲಿ ಮಹಾಪತ್ ಕಾಲದಲ್ಲಿ ಬಳಕೆ ಮಾಡಬೇಕು ಅಂತ ಇಟ್ಕೊಂಡಿದ್ದಂತೆ ಒಂದು ಸೇನೆ ಅದಕ್ಕೆ ಮೂಲಬಲ ಅಂತ ಹೆಸರು ಅದಕ್ಕೆ ರಾವಣನ ಮೂಲಬಲ ಅಂತ ದಾಸರಾಯರು ಹೇಳಿದ್ದಿದೆ ಈ ಮೂಲಬಲವನ್ನು ಸಿಗಿತಾನೆ ತ್ರಿಂಶತ್ ಸಹಸ್ರಾಣಿ ಮಹೋಕಾಂನ ಅಕ್ಷೋಹಿಣೀನಾ ಅಷ್ಟು ಸಹಸ್ರಂ ಶ್ರಮೇಣ ಸಂಯೋಜಯತಾಶು ಸಜ್ಜೋ ಭವಾಮೀತಿ ದ್ವಿಧೇಶ ರಾವಣ ಸಜ್ಜೀವಿ ಭವ ಅಂತ ಹೇಳಿ ಕಳಿಸಿದ್ದ ಪರಮಾತ್ಮ ಸಜ್ಜಾಗುವ ನೀನು ಯುದ್ಧಕ್ಕೆ ಎಲ್ಲ ಎಲ್ಲೇ ಎಲ್ಲ ಮುಗಿಸಿಕೊಂಡೇ ಬಾರತೀಯ ಹೇಳಿದ್ದ ಪರಮಾತ್ಮ ನೋಡು ಸಜ್ಜಾಗಿದ್ದೇನೆ ನನ್ನ ಬಲ ನೋಡು ಹೇಗಿದೆ ಅಂತ ನಾನು ನೋಡು ಅಂತ ಕಳಿಸ್ತಾರೆ ಎಷ್ಟಿತ್ತು ಬಲ ಅದು ತೋರಿಸ್ತಾರೆ ತ್ರಿಶತ್ ಸಹಸ್ರಾಣಿ ಮೂವತ್ತು ಸಾವಿರ ಕೃತಿಯಲ್ಲಿ ಸಹಸ್ರಾಣಿ ಆರು ಸಾವಿರ ಅಂತ ಮಟ್ಟಿಗೆ ಲೆಕ್ಕ ಮೂವತ್ತಾರು ಜನ ಅಲ್ಲ ಎಷ್ಟೋ ಆಗೋಗಿದ್ದಾರೆ ಹಾಗೆ ಲೆಕ್ಕ ಹಾಕ್ಬೇಕಾಗಿದ್ರೆ ಸೊನ್ನೆಗಳ ಲೆಕ್ಕ ಹಾಕೋಬೇಕು ನಾವು ಸಾಧಾರಣ ಒಂದಕ್ಕೆ ಹತ್ತು ಎರಡಕ್ಕೆ ನೂರು ಮೂರಕ್ಕೆ ಸಾವಿರದ ಈಗೆಲ್ಲ ಲೆಕ್ಕ ಹಾಕ್ತೇವಲ್ಲ ಐದಕ್ಕೋ ಆರ್ಕೋ ಏಳುಕೋ ನಿಂತಿದೆ ನಮ್ಮ ಹೌದಾ ಲೆಕ್ಕಾಚಾರ ಹಾಕಬೇಕಂಖ ಮಹಾಶಂಖ ಪದ್ಮ ಚಕ್ರಾಂತ ಈಗೆಲ್ಲ ಲೆಕ್ಕಗಳು ಲೆಕ್ಕ ಹಾಕ್ತಾ ಹಾಕ್ತಾ ಹಾಕ್ತಾ ಹೋದ್ರೆ ಎಪ್ಪತ್ತು ಸೊನ್ನೆ ಹಾಕ್ಬೇಕು ಎಪ್ಪತ್ತು ಸೊನ್ನೆ ಹಾಕ್ಬೇಕು ಕ್ಯಾಲ್ಕುಲೇಟರ್ ಎಲ್ಲ ಹೇಳ ಎಪ್ಪತ್ತು ಸೊನ್ನೆ ಹಾಕಬೇಕು ಒಂದು ಸಂಖ್ಯೆ ಬರೋದು ಒಂದು ಎರಡು ಒಂದು ಎಪ್ಪತ್ತು ಸೊನ್ನೆ ಹಾಕಿದರೆ ಸೆವೆಂಟಿ ಅಷ್ಟು ಶೂನ್ಯಗಳನ್ನ ನೀವು ಯೋಜನೆ ಮಾಡಿದರೆ ಅದಕ್ಕೆ ಒಂದು ಮಹೋಘಾ ಹೋ ಮಹೋಘಾ ಮಹೋಘಾಕ್ತಾರೆ ಸಾವಿರ ಮಾಡ್ಕೊಡ್ಬೇಕು ಮತ್ತೆ ಒಂದು ಸಾವಿರ ಮಹೋಗ ಅಷ್ಟು ಜನ ಅಲ್ಲ ಅಷ್ಟು ಅಕ್ಷೋಹಿಣಿ ಸೇನೆ ಅಕ್ಷೋಹಿಣಿ ಅಂತ ಒಂದು ಅಕ್ಷೋಹಿಣಿಗೆ ಕನಿಷ್ಠ ಪಕ್ಷ ಒಂದು ಜನ ಇರ್ತಾರೆ ಒಂದು ಜನ ಕನಿಷ್ಠ ಪಕ್ಷ ಅಂದ್ರೆ ಅಷ್ಟಿರ್ತಾರೆ ಒಂದು ಕಾಲು ಲಕ್ಷ ಅಂತ ಇಟ್ಕೊಳ್ಬಹುದು ಸಾಮಾನ್ಯವಾಗಿ ಮೂವತ್ತಾರು ಸಾವಿರ ಮಹೋಗ ಇಂಟು ಒಂದು ಲಕ್ಷ ಆ ಎಷ್ಟು ಸೊನ್ನೆಗಳು ಏನ್ ಕತೆ ಏನ್ ಲೆಕ್ಕಾಚಾರ ಏನ್ ಯಾವ ಲೆಕ್ಕ ಹಾಕಲಿಕ್ಕಾಗುತ್ತ ಇದಕ್ಕೆ ಬೆಳಗ್ಗೆಯಿಂದ ರಾತ್ರಿ ತನಕ ಕೂತಿರ್ಬೇಕು ಯಾಕಪ್ಪ ಮೇಲಿಂದ ಕೆಳಗೆ ತನಕ ಲೆಕ್ಕ ಆಗ್ತಾ ಕೂತಿರ್ಬೇಕದು ಮೂವತ್ತ ಅದು ಒಟ್ಟಿಗೆ ಬಾಯಿ ಹೇಳ್ಬಹುದು ಹೇಳಲಿಕ್ಕೆ ವ್ಯವಸ್ಥೆ ಇದೆ ಮೂವತ್ತಾರು ಸಾವಿರ ಮಹೋಘ ಅಕ್ಷೋಹಿಣಿ ಸೇನೆ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಕುದುರೆಗಳು ಒಂದು ಸೇನೆ ಅಂತಂದರೆ ಒಂದು ಪತ್ತಿ ಅಂತಂದ್ರೆ ಮಗುಲೆಕ್ಕ ಒಂದು ಪತ್ತಿ ಅಂದರೆ ಒಂದು ರಥ ಒಂದಾನೆ ಒಂದು ರಥ ಒಂದಾನೆ ಮೂರು ಕುದುರೆ ಐದು ಕಾಲಾಳುಗಳಿರ್ತಾರೆ ಈಟಿ ಇಟ್ಕೊಂಡು ಓಡಾಡ ಅಲ್ಲಿಗೆ ಎಷ್ಟು ಕುದುರೆಗಳು ಇರಬೇಕು ಎಷ್ಟು ಆನೆಗಳು ಎಲ್ಲ ಊಹೆ ಮಾಡ್ಬೇಕಲ್ಲ ಇಷ್ಟಕ್ಕೆ ಆಹಾರ ಏನು ಕೊಡ್ತಿದ್ದ ಅವನು ಇವನ್ನೆಲ್ಲ ಸಾಕೊಳ್ಳ ಲಕ್ಕಾಪಟ್ಟಣ ಬೆಂಕಿಪಟ್ಟಣ ಅದರೊಳಗೆ ಇಟ್ಟು ಜನ ಇಟ್ಟುಕೊಂಡಿದ್ದು ಇಟ್ಕೊಂಡು ಅವ್ರಿಗೆ ಆಹಾರ ಒದಗಿಸೋದು ಒಂದ್ ಲೆಕ್ಕಾಚಾರ ಆಗಿತ್ತು ಇವೆಲ್ಲ ವರದಿಂದ ಗುಪ್ತರಾಗಿದ್ದವರು ಅವ್ರು ಲೆಕ್ಕಾಚಾರ ಕೊಡ್ತಾರೆ ಆಚಾರ್ಯರು ತಪ್ರದೃಶ್ಯಂ ವರದಸ್ವಯಂ ಬ್ರಹ್ಮದೇವ ಸೃಷ್ಟಿ ಮಾಡಿದವರು ಅವರು ವರ ಕೊಟ್ಟಿದ್ರು ಅವ್ರಿಗೆ ಸ್ವಲ್ಪ ಆಹಾರ ಕೊಟ್ಟರು ಕೂಡ ಅವರು ಅಲ್ಲಿರ್ತಾರೆ ನಿನ್ನಲ್ಲಿ ಆ ಚಿಕ್ಕ ಜಾಗದಲ್ಲಿರ್ಲಿಕ್ಕೂ ಕೂಡ ಅದಕ್ಕೆ ಅವಕಾಶ ಇದೆ ವ್ಯವಸ್ಥೆ ಮಾಡಿಸಿದ್ರು ಅದನ್ನೆಲ್ಲ ಈ ಕೆಲವೊಮ್ಮೆ ಗೊತ್ತಾಗೋದೇ ಇಲ್ಲ ಚಿಕ್ಕ ಚಿಕ್ಕ ಹಣ್ಣು ಹಿಣ್ಣು ಎಲ್ಲ ತೆಗೆದು ಬಿಟ್ಟರು ಒಂದು ಸಾವಿರ ಇರುವೆ ಹೊರಗು ಇರ್ತಾರೆ ಎಲ್ಲಿರ್ತಾರೋ ಎಲ್ಲಿತ್ತೋ ಅಂತ ಗೊತ್ತಾಗುತ್ತೆ ಸಾಕು ಇರೇನು ನೋಡುತ್ತೇವೆ ಮಾಡಬಹುದು ಆ ರೀತಿಯಲ್ಲಿತ್ತು ಅದು ಬ್ರಹ್ಮದೇವರ ಹೊರ ಇದ್ದಿದ್ರಿಂದ ಯುಗಾಂತ ಕಾಲ ನವಭೂರುಣಿತೋ ಅಂತಂದ್ರೆ ಯುಗಾಂತ ಕಾಲದಲ್ಲಿ ಈ ನಾಲ್ಕು ಸಮುದ್ರ ಒಟ್ಟಿಗೆ ಒಂದಾಗತ್ತೆ ಯುಗಗಳು ಮುಗಿದ ಮೇಲೆ ನೀರು ಒಂದಾಗಿ ಪ್ರಳಯದ ಸಮುದ್ರ ಉಕ್ಕೇ ಇರ ಉಕ್ಕೇರಿ ಬರ್ತಾ ಇದ್ರೆ ಎದುರಿಗೆ ಬರ್ತಾ ಇದ್ರೆ ಒಬ್ಬ ವ್ಯಕ್ತಿ ನಿಂತುಕೊಂಡು ಏನ್ ಈ ಸೇನೆ ಹಾಂಗ್ ಬರ್ತಾ ಇದೆ ಉಧೋ ಉಧೋ ಅಂತ ರಾವಣನ ಜೈಕಾರ ಹಾಕೊಂಡು ಸೇನೆ ಹೋ ಅಂತ ಕೆಲ್ತ್ಕೊಂಡು ಬರ್ತಾ ಇದ್ರೆ ಆ ಧ್ವನಿಯಲ್ಲಿ ಕಪ್ಪಿಗಳು ನೋಡಿದ್ವಿ ಕತೆ ಮುಗಿತ ನಮ್ದು ಮುಗಿದ್ ಮುಗಿತ್ ಮುಗಿದ್ ಮುಗಿತು ಇನ್ನೇನು ರಾವಣನ ಕಥೆ ಅನ್ನುವಾಗಿ ತಿಳಿತಾ ಇದ್ದ ಹಣದನು ಇನ್ನೇನ್ ಕತೆ ನಮ್ದು ಓಡುತ್ತೀರಿ ಅಂತ ಎಲ್ಲ ಹೊಡಗಿ ಬಿಡ್ತಾರೆ ಇನ್ನೇನ್ ಸಾಧ್ಯ ಇಲ್ಲಿ ಎಲ್ಲಿ ತನಕ ಎಲ್ಲ ಇದನ್ನ ದಾಟಕೊಂಡು ರಾಮ್ ಸಹಿತ ದಾಟಕೊಂಡು ಹೊರಗೊಂಡ್ಬಿಟ್ಟರೆ ಅಂತ ಭಾರತ ಬಿಡ್ತಾರೆ ಅಲ್ಲಿ ತನಕ ಅಷ್ಟು ವೇಗ ಇತ್ತು ಅವರಿಗೆ ಓಡ್ಕೊಂಡ್ ಬಿಡುತ್ತಾರೆ ಪ್ರಕೃತಿಯ ನಾನಾ ವಿಧ ವಸ್ತ್ರಶಸ್ತ್ರ ಬಲಂ ಕತಿಯಂ ಶೀಘ್ರತಮ ಜನ ಅಸಾಧ್ಯವಾಗಿರ್ತಕ್ಕಂತಹ ವೇಗದಿಂದ ಹುಡ್ಕೊಂಡು ಬರ್ತಾ ಬಂದು ಬಂದವನು ಕಚ್ಚಾಕ್ತಾ ಇದ್ದಾರೆ ಇಂತಹ ದೊಡ್ಡ ಸೇನೆ ಆಗ ತದಪಾರಲೋರ ಪ್ರವೋಪೀಕ್ಷ್ಯ ವಿಷಣ್ಣಚೇತ ಸಾಕೀರರು ಕೂಡ ಹೋಗ್ತಾ ಇದ್ದಾಗ ವರೋಹಿ ತತ್ೋಸ್ ಪುರ ಸ್ವಯಂ ಧರಾತರೇ ನಿವಾಸ ಶಕ್ತಿ ಅಜೇಯತ ಚೇತಿ ಅವರಿಗೆ ಅಜೇಯತ್ ಸ್ವಲ್ಪ ಜಾಗದಲ್ಲಿ ಹುರುಕೊಳುವಂತಹ ಅವರ ಇವೆಲ್ಲ ಕುಟ್ಟಿತ್ತು ಇವೆಲ್ಲ ಸಾಕ್ಕ ದ್ರಷ್ಟುಮಿಸ್ಮನ್ಶಕ ಎಷ್ಟು ಜನ ಇದ್ದಾರೆ ಎಷ್ಟು ಉದ್ದ ಇದೆ ಎಷ್ಟು ಸೇನೆ ಇದೆ ಅಂತ ನೋಡ್ಲಿಕ್ಕೂ ಆಗಲಿ ನೋಡೋದೊಳಗೆ ಎರಗೂ ನೋಡ್ಬಿಡ್ತು ನೋಡ್ಲಿಕ್ಕೆ ಸಾಧ್ಯ ಆಗದೇನೆ ಎಲ್ಲ ಓಡ್ಬಿಟ್ಟು ಕಾಲಕ್ಕೆ ಪ್ರಗಶ್ವರಾಮ್ ಹೋದರಾಮ ಎಲ್ಲ ಓಡೋಗ್ತಾ ಇದ್ದಾಗ ಸ್ವಾಮಿ ರಾಮದೇವರಿಂದ ಕುಕ್ಕೊಂಡು ರಾಮ ರಾಮ ರಾಮ ರಾಮ ಕುಕ್ಕೊಂಡು ಓಡ್ತಾ ಇದ್ದಾರೆ ಸ್ವಾಮಿ ನೋಡೋ ತನಕ ನೋಡ್ದ ಕಪಿಗಳೆಲ್ಲ ಆ ಕಡೆಗೆ ರಕ್ಷಣೆಗೆ ಅಂತವೆಲ್ಲ ದೂರು ಹೋದ್ಮೇಲೆ ತಾ ಮಾತ್ರ ಎದರೆ ನಿಂತು ಬಿಡ್ತಾನೆ ಆ ಇಡೀ ಸೇನೆಗೆ ಅಭಿಮುಖವಾಗಿ ಒಬ್ಬ ರಾಮಚಂದ್ರ ದೇವರ ಆ ಕಾಲದಲ್ಲಿ ಸೈವ ಸರ್ವತ್ರ ದೃಶ್ಯಮಾನಿಕ್ಷು ದಿಕ್ಷು ಪ್ರಜಗಾನ ಸರ್ವಶ ಪಂಡಿತಾಚಾರ್ಯ ಬಹಳ ಚೆನ್ನಾಗಂತಾರೆಕ್ಷು ವಿಧಿಕ್ಷು ರಾಮ ರಾಮರಾಜ ಬಹಳ ಚೆನ್ನಾಗಿ ಚಿತ್ರವನ್ನು ಮಾಡಿದ್ದಾರೆ ಪಂಡಿತಾಚಾರ ಮಣಿಮಂಜರಿಯಲ್ಲಿ ಹೇಳಬೇಕಾಗಿದ್ದರೆ ಯಾರ್ಯಾರು ಕುದುರೆ ಮೇಲೆ ಕೂತವನಿಗೆ ಎದುರು ನಡೆ ಕುದುರೆ ಕೂತಿದ್ದಾರೆ ರಾಮು ರಥದಲ್ಲಿ ಕೂತವನಿಗೆ ರಥದಲ್ಲಿ ಕೂತಿದ್ದಾನೆ ಆನೆ ಮೇಲೆ ಕೂತವಣಿಗೆ ಆನೆ ಮೇಲೆ ಕೂತಿದ್ದಾನೆ ಹೀಗೆ ನಿಂತುಕೊಂಡು ಒಬ್ಬೊಬ್ಬರನ್ನ ಆ ಕಾಲಕ್ಕೆ ಎಲ್ಲರೂ ನೋಡಿ ಎಲ್ಲರಿದ್ದರುಗಡೆಗೆ ಅದೇ ಕ್ಷಣಾರದಲ್ಲಿ ಉಕ್ಕೇ ಬಂತು ಆ ಸೇನೆ ಮುಹೂರ್ತದಲ್ಲಿ ಯಾರೂ ಇಲ್ಲ ಹೆಣ್ಣದ ರಾಶಿಯಲ್ಲಿ ಬರ ಭರ ಬರ ಹಾಕಿ ಅದನ್ನೆಲ್ಲ ಅವನ್ನ ಸಾವಿರಿ ಬಿಟ್ಟೆ ಪರಮಾತ್ಮ ಮೂವತ್ತಾರು ಸಾವಿರ ಮಹೌಕ ಸೇನಾ ಎಲ್ಲಿ ಬಂತು ಎಲ್ಲಿತ್ತು ಎಲ್ಲಿ ಹೋಯ್ತು ಸುದ್ದಿನೇ ಇಲ್ಲ ನಾಶ ಮಾಡಿಬಿಡೋದು ಪರಮಾತ್ಮ ಇಂಥ ಅದ್ಭುತ ಪರಾಕ್ರಮ ಇದು ಪ್ರಲೇಕತೃತ್ವದ ಶಕ್ತಿಯನ್ನು ಪರಮಾತ್ಮ ಒಂದು ಮಾತ್ರ ತೋರಿಸಿಕೊಡ್ತೇನೆ ಹಾಗೆಲ್ಲರನ್ನೂ ನುಂಗಿ ಹೊಗೆ ಬಿಡ್ತಾರೆ ಅರ್ಜುನರು ಇದನ್ನೆಲ್ಲ ನೋಡಿ ಸ್ವಾಮಿಯನ್ನು ಸಖ ಕೃಷ್ಣ ಅಚ್ಯುತ ಅಂತ ಊಟಗಿಟ್ಟ ಕುಂತಾಗ ಆ ಹೆಗಲಿನ ಮೇಲೆ ಏನೇನೋ ಹಾಕಿ ಕ್ಷಮಿಸ್ಬಿಟ್ಟು ಸ್ವಾಮಿ ಇಂಥ ಜಗದೊಡೆಯನ್ನು ಸ್ನೇಹಿತ ಅಂತ ತಿಳ್ಕೊಂಡು ಸಲಗಿಲ್ಲಿ ಯುದ್ಧ ಮಾಡಿಬಿಟ್ಟಿದ್ದೆ ಸ್ವಾಮಿ ಅಂತಾರೆ ಒಟ್ಟು ಭಯಂಕರ ರೂಪ ನಮಗೆ ಮರಣ ಯರಣ ಇವೆಲ್ಲ ಬಂದರೆ ದೇವರೇ ಮಾಡೋದಲ್ಲ ಇನ್ನು ಬೆಲೆಗೆಲ್ಲ ಆನಂದವಾಗಿ ನೋಡ್ತಿರ್ತೇವೆ ಮರಣ ಬಂದಾಗ ಸಮೀಪದಲ್ಲ ಸಲ ಕಂಡಾಗ ಭಯಂಕರವಾಗಿರುತ್ತೆ ಅದು ಭಗವತ್ಕರ್ತಕವಾದದ್ದೇ ಅಂದ ಮೇಲೆ ಇಡೀ ಅಷ್ಟು ಆ ಪ್ರಜಾವರ್ಗಕ್ಕೆ ಮರಣವನ್ನು ಒದಗಿಸಬೇಕಾಗಿದ್ದರೆ ಇನ್ಯಾ ಭಯಂಕರ ರೂಪ ಖಾತ್ರ ತೇಜಸ್ಸನ್ನ ಹೇಗೆ ತೋರಿಸಲೇಬೇಕು ಪರಮಾತ್ಮ ಬ್ರಹ್ಮರುದ್ರಾದಿಗಳ ಚಿಂತನೆ ಮಾಡುವಂತಹ ಅದ್ಭುತ ತೇಜಸ್ಸನ್ನ ಆ ಕಾಲಕ್ಕೆ ಪ್ರಕಟ ಮಾಡ್ತಾರೆ ಸಾಮಾನ್ಯರೆಲ್ಲ ನೋಡ್ಲಿಕ್ಕೂ ಆಗಲ್ಲ ಅದನ್ನು ಚಿಂತನೆ ಮಾಡಲಿಕ್ಕೂ ಸಾಧ್ಯ ಇದೆ ಅಂತಹ ಉತ್ತಮೋತ್ತಮ ಜ್ಞಾನಿಗಳಿಗೆ ಚಿಂತೆಯವಾದಂತಹ ಆ ರೂಪ ವಿಶೇಷವನ್ನ ತೋರಿಸ್ತಾ ಪರಮಾತ್ಮ ಅಖಲ ಕ್ಷಣೇನ ಸರ್ವಾಂಶ್ಚ ತತ್ಕಾಲ ಕೋಡ ಹೋಗ್ತಾ ಇದ್ದಾವೆ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಅಲ್ಲಲ್ಲೂ ನಿಂತುಬಿಟ್ಟು ಹಿಂದಿ ಕೂಡ ಬರ್ತಾ ಇದ್ದಾರೆ ರಾಮದೇವರಿಗೆ ಜಯಕಾರ ಹಾಕ್ತಾ ಇದ್ದಾರೆ ಅಲ್ಲೇ ನಿಂತು ನೋಡ್ತಾ ಇದ್ದಾರೆ ಒಂದು ಕ್ಷಣದಲ್ಲಿಷ್ಟು ಕೂಡ ನಾಶ ಮಾಡಿ ದೇವತೆಗಳು ಪುಷ್ಪ ವರ್ಷಣ ಮಾಡ್ತಾ ಇದ್ದರೆ ಪುಷ್ಪ ವರ್ಷಣ ಮಾಡಿಸಿಕೊಳ್ತಾರೆ ತಿನ್ನಂತ ಪರಮಾತ್ಮ ಕ್ಷಣದಲ್ಲಿಷ್ಟೆಲ್ಲ ನಡೆದೇ ಹೋಯ್ತು ಅಲ್ಲಿ ಅಥಾಯೆಯೋ ಸರ್ವನೀಶಾಚಾರೇಶ್ವರ ಹಥಾ ವಶಿಷ್ಠೇನೇನ ಸಂವೃತ ಅಷ್ಟಾಗಿ ಬೇರೆ ಸೇರಿ ತಂದು ಅಂತ ಒಂದು ಇಟ್ಕೊಂಡಿದ್ದ ಅದುಕೊಂಡು ಮತ್ತೆ ಬರ್ತಾನೆ ರಾಮನಿಗಾಗಲೇ ಎದೆ ಕೂಗು ಹೋಗಿದ್ದಾಗ ಈ ಸೇನೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತಿತ್ತವನು ಕಲ್ಪನಾತೀತವಾದ ಸೇನೆ ಅಂತ ಸೇನೆ ವಿಚಿತ್ರ ಅಂದ್ರೆ ತನ್ನ ಮೇಲೆ ಅವರೆಲ್ಲ ಎರಗೆ ಬಂದ್ರೆ ತಾನು ಯುದ್ಧ ಕಷ್ಟ ಇದೆ ಎಂಥ ಸೇನೆ ಸಾಕಿದ್ದ ಅಂತಂದ್ರೆ ತನ್ನ ಮೇಲೆ ಅವರೇನಾರು ಎರಗ ಬಂದ್ರೆ ಕಷ್ಟ ಇದೆ ಅಂತ ದೊಡ್ಡ ಸೇನೆ ಅದು ತನಗೇ ಭಯ ಹುಟ್ಟಿಸುವಂತವ್ರವರಲ್ಲ ಅಂತವ್ರನ್ನ ಕ್ಷಣಾರ್ಧದಲ್ಲಿ ರಾಮ ಒಬ್ಬ ಹುಡುಗ ನಾಶ ಮಾಡಿದ ಅಂತಂದ್ರೆ ಏನಾಗಿರ್ಬೇಕು ಬಿಟ್ಟು ಬದಲು ಬಿಟ್ಟಿರ್ತಾನೆ ರಾವಣ ಕಾಲಕ್ಕೆ ಬಿಡ್ಲಿಲ್ಲ ಹಠ ಏನೋ ಮಾಡಿಬಿಡ್ತೇನೆ ಪ್ರಯತ್ನ ಮಾಡಬೇಕು ಸತ್ತರು ಚಿಂತೆ ಇಲ್ಲ ಅಂತಾನೆ ಬಂದ್ಬಿಟ್ಟಿದ್ದಾರೆ ಅದಕ್ಕೆ ಮತ್ತೆ ಒಳಗಡೆಯಲ್ಲಿ ಎರಗು ಬರ್ತಾ ಇರೋಣ ಬರ್ತಾ ಕಾಲದಲ್ಲೇನೆ ವಿಮಾನ ಆರಕ್ಷಕ ಪುಷ್ಪಕರ ಶರೀರಾಶಾಯ ಮಹಾಬಲೋದ ಹಾಗೆ ಬರೀ ರಥಗೀತದಲ್ಲಿ ಬರಲಿಲ್ಲ ಹಿಂದೆ ಭಾರಿ ದೊಡ್ಡ ರಥದಲ್ಲಿ ಬಂದಿದ್ದ ಈಗ ವಿಮಾನದಲ್ಲಿ ಬಂದ್ಬಿಡ್ತಾರೆ ಭಾರಿ ವಿಮಾನ ಪುಷ್ಪಕ ವಿಮಾನ ಅದರ ವೈಭವ ಎಲ್ಲ ಅಸಾಧ್ಯ ಆ ವಿಮಾನ ತಗೊಂಡು ಎಲ್ಲಿಗೆ ಬೇಕಾದ್ರೆ ಹೋಗುತ್ತೆ ಎಷ್ಟು ವೇಗದಲ್ಲಿ ಬೇಕಾದ್ರೆ ಹೋಗುತ್ತೆ ಇಂಥದ್ದೆಲ್ಲ ಕುಬೇರ ಸಂಪಾದನೆ ಮಾಡಿದ್ವಿ ಮಾ ಕದಂಬ ಅದು ಕುಬೇರ ಅಣ್ಣ ಆಗಿದೆ ಇನ್ನೊಬ್ಬ ತಾಯಿಯ ಮಗ ಮಲತಾಯಿಯ ಮಗ ಹೀಗಾಗಿ ಅಂತಹದ್ದು ಅದನ್ನು ಹೊತ್ಕೊಂಡು ಬಂದಾಗ ವಿರೂಪನೇತ್ರೋಪ್ಯತೆ ಉಪನೇತ್ರ ತಥಾ ಮಹಾಪಾರ್ಶ್ವ ಮಹೋದರೌಚ ಇವೆಲ್ಲ ಇನ್ನೂ ದೈತ್ಯರುಗಳು ಉಳ್ಕೊಂಡವರು ವಿರೂಪನೇತ್ರ ರೂಪನೇತ್ರ ಅದರಂತೆ ಮಹಾಪಾರ್ಶ್ವ ಮಹೋದರ ಇವೆಲ್ಲ ಇದ್ದಾರೆ ಇವರೆಲ್ಲರೂ ಕೂಡ ಮಂತ್ರಿಗಳ ಸಮೇತವಾಗಿ ಎಲ್ಲರೂ ಯಾರಿಗೆ ಬರ್ತಾರೆ ಪರಮಾತ್ಮ ಅವರನ್ನೆಲ್ಲ ಮೊದಲು ಹೊಡೆದುಕೊಳ್ತಾನೆ ರಾವಣ ನೋಡ್ತಾ ಇರಬೇಕು ಇವರೊಬ್ಬ ಸತ್ತ ಇವರೊಬ್ಬ ಸತ್ತ ಹ್ಯಾಕ್ ಕೊಲನ್ನು ಮಾತ್ರ ಸ್ವಲ್ಪ ಪರಿಚಯ ಇತ್ತು ಈಗ ಚೆನ್ನಾಗಿ ಮಹಾವೀರರು ಯಾರಿಗೂ ಬಂದಾಗೆ ಪಟ್ಟನ ಹೊಡೆದುಕೊಳ್ತಾನೆ ಅತಿ ವೇಗದಿಂದ ಬರಲು ರಪ್ಪನ ಹೊಡೆದುಕೊಂಡರೆ ಅಂತಹ ಪರಾಕ್ರಮ ಅದು ಆ ಕ್ರಮದಲ್ಲಿ ಅವನು ಎದರಗಡಿಯಲ್ಲಿ ಹೊಡೆದ್ರೆ ಒಂದು ಕೊಲ್ಲೋದು ಒಂದೊಂದು ಏಟು ಕೊಡುವುದು ಅದು ರಾವಣನ ಕಪಾಳ ಕೊಡೋದನ್ನು ಇರಬೇಕು ಅಪರಾಧಕ್ಕೆ ಶಿಕ್ಷಣ ಕೊಟ್ಟಂತಹ ಕ್ರಮ ಆ ರೀತಿಯಲ್ಲಿ ಬಡದು ಆತನನ್ನು ಮಾಡಿರುವಂತಹ ಅತಿಕಾಯ ಅಂತ ಇನ್ನೊಬ್ಬ ಬರ್ತಾನೆ ಅತಿಕಾಯ ಒಬ್ಬ ಸತ್ತ ಆ ಅತಿಕಾಯ ಇನ್ನೊಬ್ಬ ದೊಡ್ಡ ಶರೀರ ಹೊತ್ತುಕೊಂಡು ಅವನು ವಾಲಾಡ್ಕೊಂಡು ಬರ್ತಾ ಇದ್ದ ನೋಡಿ ಭೂಮಿ ನಡೀತಾ ಇದ್ದ ನೋಡಿ ಕಪೆಗಡದ ಕುಂಭಕರ್ಣ ಸತ್ತೋ ಮತ್ತೆ ಕೆಲವು ದೈಸ ರೂಪಾಯಿರುತ್ತೆಲ್ಲ ವಿಚಿತ್ರ ವಿಚಿತ್ರ ಬಂದೋಷ್ಟು ದೊಡ್ಡ ಕಾಯವನ್ನು ಬೆಳೆಸಿಕೊಂಡು ಬರ್ತಿದ್ದಂತಹದ್ರೀರ ಸಂಘ ತಮಾಸಿನ ಆಗಾ ಕಾಲಕ್ಕೆ ಅಂಗದ ಅವನಿಗೆ ಎರಗಿ ಬರ್ತಾನೆ ವೀರ ವಿಭೀಷಿಕ ಮಾತ್ರ ಮುಂದಕ್ಕೆ ನಾನು ಎದುರಿಸಿ ಮುದುಕು ಹೋಗುವ इती है नग्रतुे महोदर से महोदर निजवादन अंतन इंद्रसुता अथो शराराशि मुंचर्श निवाभूतले ममर्थ पद्यां अभवत गता महोदरो वाल सतुता वाण प्रयोगता तपक होंगे तलैल हारी तल तुण संभार अट्टी शरीर तल तुण सायब तले हौल्त पट्टे ದೊಡ್ಡ ಕುಂಬಳಕಾಯಿ ಇದ್ರ ಮೇಲಿಂದ ಎತ್ತ ಏನಾಗುತ್ತೆ ಅಲ್ಲಿ ಪುಕ್ಕ ಬಿಟ್ಕೊಂಡ್ಬಿಡುತ್ತೋ ಇಲ್ವ ಹಾಗೆ ಬಿಟ್ಟುಕೊಂಡು ಬಿಟ್ಟುಕೊಂಡು ಅಲ್ಲೇ ಸತ್ತ ಹೋಗ್ತಾರೆ ಅಥವಾ ಮಹಾಪಾರ್ಶ್ವ ಉಪ ಜಗಾರ ಮಹಾಪಾರ್ಶ್ವ ಆ ಕಾಲಕ್ಕೆ ಏನು ಬೇಕಾಷ್ಟು ಶರಾಬುದಾರ ಮಳೆ ಬೀಳುತ್ತೆ ಅಂತ ಕೇಳಿರ್ತೇವೆ ನಾವು ಆನೆ ಕಲ್ಲು ಬೀಳಬಹುದು ಬಾಣಗಳು ಆ ರೀತಿ ಬಿದ್ದೆ ತುಂಬಾ ನೀರಿನ ಹನಿ ಬಿಡುತ್ತೆ ನ ವಿವರ್ಷಣೆ ಮಾಡ್ತಾ ಇದ್ದರೆ ಆಶಿತ್ಯ ತನ ಕರಸ್ತಂಸವಾದದೇ ಖಡ್ಗೆ ಸುಂಗದ ಆ ಕಾರಕ್ಕೆ ಆ ಕೈಯಲ್ಲಿ ಖಡ್ಗೆ ಇತ್ತಲ್ಲ ಅದರನ್ನು ಕತ್ತರಿಸಿ ಅದನ್ನು ಅವನ ಕೈಯಲ್ಲಿ ಇದ್ದಿದ್ದನ್ನೆಲ್ಲ ಆಯುಧಗಳನ್ನೆಲ್ಲ ತಾನು ತಗೊಂಡು ಅದನ್ನು ನಿಗಲಿಕ್ಕಿ ಕೇಶು ನಿಪಾತ್ಯ ಅವನು ಕೂದಲಿನಲ್ಲಿ ಹಿಡಿದು ಭೂಮಿಯೆಲ್ಲ ಹಾಕಿ ಅವನ ಹಂಸದ ಔದರಂ ಪರಂ ಚೆನ್ನಾಗಿ ಹಾಕ ತುಳು ಸಮರಡಿದ್ದು ಯಥೋಪನೀತ ಸತತಃ ಅದ್ವಿ ಕೃತಃ ಮಮಾರ ಮಂತ್ರಿ ರಜನೀಚರೇಶಿತು ಅದೇ ರೀತಿಯಲ್ಲೇನೆ ಎರಡ ಬಟ್ಟೆ ಹಾಕೊಂಡಿರೋದನ್ನು ಹರಿದ ಹಾಗೆ ಹರಿದ್ಬಿಟ್ಟು ಶರೀರವನ್ನು ಹರಿದಾತನ ತುಳಿದು ಸಂಹಾರ ಮಾಡೋಣ ಆ ಕಾಲದಲ್ಲಿ ಅಧೈನ ವಾಜಪ್ಪು ಉದ್ಯತಾಯುದ ವಿರೂಪ ನೇತ್ರೋ ಅಥವಾ ಯೂಪನೇತ್ರ ಆಮೇಲೆ ಕೂಡ ಓಡಿ ಬರೋಣ ಎರ್ಥಂತಹದ್ದು ಒಳ್ಳೆ ಈಡಲು ಮಿಂಚು ಇವುಗಳನ್ನು ಹೊಡಿತಾ ಇರುವ ಮೇಘ ಇದಕ್ಕೆ ಬಂದ್ಬಿಟ್ಟು ಎಲ್ಲೋ ಇರುತ್ತೆ ಬಚ್ಚಿಟ್ಕೊಂಡ್ಬಿಟ್ಟಿರ್ತವೆ ಸತ್ ಸದ್ ಕೇಳೋದಕ್ಕೆ ಭಯ ಆಗುತ್ತೆ ಮಿಂಚು ಎದುರುಗಡೆಯಲ್ಲೇ ಹೊಡಿತಾನೆ ದೊಡ್ಡ ಮೇಘನೆ ಮೋಡನೇ ನಮ್ಮ ಎದುರು ಬಂದುಬಿಟ್ರೆ ಮಿತಿಯೇನಾಗುತ್ತೆ ಜಳಪ್ರಸ್ತ ಇಬ್ರು ಎದುರು ಬಂದಿದ್ದಾರೆ ಇಂಥ ಪರಾಕ್ರಮಗಳ ಇಬ್ಬರಿಬ್ರು ತಾಧ್ಯ ಶರಪಂಜರೇಣ ಹಾಗೆ ಅವರಿಬ್ರು ಕೂಡ ಬಾಣಗಳನ್ನು ಹೂಡಿ ಅವರು ಕಟ್ಟಾಕ್ ಬಿಡ್ತಾರೆ ನಾಶಕ ತತ್ರವಿಲ್ಲ ಏನೋ ಮಾಡ್ಲಿಕ್ಕೆ ಆಗೋಲ್ಲ ಯಾರೋ ಅಂಗದರಿಗೆ ಆ ಕಾಲಕ್ಕೆ ಹರೀಶ್ವರ ಶೈಲ ಮತಿ ಪ್ರಮಾಣ ಉತ್ಪಾಟ್ಯ ಚಿಕ್ಷೇಪ ತಯೋಶ್ವರಿಯ ಸುಗ್ರೀವ ತನ್ನ ಮದನನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅದು ಇಬ್ರುಣಿತೇನಿ ಸುಗ್ರೀವನಿಗೆ ಒಂದು ಭಾರ ಬಿಡುತ್ತ ಎದೆಗೆ ನಾಟ ಮಾಡುತ್ತಾ ಬಾಣ ದಪ್ಪನೆ ಹೊತ್ತು ಸುಖ ಮೂರ್ಛ ಹೋಗುತ್ತಾನ ಆ ಕಾಲದಲ್ಲಿ ಹರಿಪ್ರವೀರಾನ್ ಬಲವಾನ ದಾನ ಇನ್ ಯಾರ್ಯಾರು ಉಳಿದಿದ್ರು ನಿಮ್ಮನ್ನೆಲ್ಲ ಆಕೋಷಣೆ ತಗೊಂಡು ಬರ್ತೇನೆ ಉಳಿಸ್ತಾ ಇದ್ದಾರೆ ರಾವಣ ಪೂರ್ಣ ಮಟ್ಟದ ಪರಾಕ್ರಮವನ್ನು ಆ ಕಾಲಕ್ಕೆ ತೋರಿಸ್ತಾ ಇರೋಣ ತತಸ್ತು ಸರ್ವಾಂಶ ಹರಿಪ್ರವೀರಾನ್ ಎಲ್ಲರೂ ಓಡಿಸಿದಾಗ ಕಡೆಗೆ ಲಕ್ಷ್ಮಣದೇವರು ಬಂದು ಅಡ್ಡ ಅಂಬಾ ಏನೇನೋ ಇಲ್ಲದೇನೋ ಅದನ್ನು ಪರಾಕ್ರಮ ತೋರಿಸ್ತಾರೆ ನಾನೇ ಕೊಂಡು ಏನು ಮಾಡ್ತೀನಿ ಮಾಡು ಓ ಆ ಎಷ್ಟು ಕೋಪ ಬಂದಿರಬೇಕು ತದ ಅಪಾರ ಕೋಪ ಭರಿತನಾಗಿರ್ತಕ್ಕಂತಹ ರಾವಣನನ್ನು ಎದುರುಗಡೆನೇ ಹೀಗೆ ಹೋದರೆ ತದಾ ದಶ ಹಾಸ್ಯೋ ಅಂತ ಮಯಾಯ ದತ್ತಾಂ ಕಮಲೋದ್ಭವೇನ ಮಯಾಸುರನಿಗೆ ಅಂತ ಶಕ್ತಿ ಆಯುಧವನ್ನು ಕೊಟ್ಟಿದ್ರಂತೆ ಯಾರು ಬ್ರಹ್ಮದೇವರು ತಾವ ಮಯಾಸುರನಿಗೋಸ್ಕರ ಅಂತ ಕೊಟ್ಟಿದ್ರಂತೆ ಆಸುರ ಶಕ್ತಿಯೇನು ರಕ್ಷಣೆ ಮಾಡುತ್ತೆ ಇಟ್ಟುಕೋ ಅಂತ ಕೊಟ್ಟಿದ್ರಂತೆ ಆದರೆ ರಾವಣ ಏನೇನು ಉಪಾಯ ಮಾಡೋದನ್ನು ಹೊರಗುಂಬಂದಿದ್ದ ಆ ಶಕ್ತಿಯಾಗಿರುತ್ತೆ ಅದು ಮತ್ತೆ ಹೊಡೆದ ಹಿಂದೊಮ್ಮೆ ಹೊಡೆದಿದ್ದ ಹಣೆಯನ್ನು ಹಾಕಬೇಕು ಮುಟ್ಟಿತ್ತು ಈಗ ಅಂತಹ ಭಾರಿ ಪ್ರಬಲವಾದಂತಹ ಅದು ಬ್ರಹ್ಮದೇವರು ಮಯಾಸೋರ ತೊಟ್ಟಿದ್ದನ್ನು ತಾನೇ ಅದನ್ನು ಮಯನ ಮಗಳನ್ನು ಮದುವೆಯಾಗಿರ್ತಾನೆ ಮಯಾಸನ ಮಗಳನ್ನು ಮದುವೆಯಾಗಿರ್ತಾನೆ ರಾವಣ ಆದ್ದರಿಂದಾಗಿ ಆ ಕಾಲಕ್ಕೆ ಆ ಅದನ್ನು ಉಡುಗರೆ ರೂಪದಲ್ಲಿ ತೊಗೊಂಡಿದ್ದಂತೆ ಅದನ್ನು ಭಯಾದ್ ಗ್ರಹೀತಾಂಚೆ ವಿವಾಹ ಕಾಲೇ ಪ್ರಗಿರಕ್ಷಿಸಿತ್ತು ಲಕ್ಷ್ಮಣೇ ಅದನ್ನು ಲಕ್ಷ್ಮಣನಲ್ಲಿ ಪ್ರಯೋಗ ಮಾಡೋಣ ತಯಾ ಸವೀರ ಸುವಿಧಾಂತೂರ ಎದೆಗೆ ಆಗ ತಲೆ ಹೊಡೆದಿದ್ದು ಸ್ವಲ್ಪ ಪರವಾಗಿರಲಿ ಎದೆ ಹೊಡಿತಂತೆ ಎದೆ ಅವನು ಸೀಳಾಗಿ ಬಿಡುತ್ತ ಅಷ್ಟೆ ಒಳಗಡೆಯಲ್ಲೂ ಹೋಗಿ ಹುಕೊಳ್ಳೋಣ ಭೂಮು ಸುಮೃಶಿ ಮುರ್ಚಿತ ಹೊತ್ತು ಬೀಳಿತಾನೆ ಮರುಚುತಃ ಶೈಲಮತಿ ಪ್ರಮಾಣ ವಿಕ್ಷೇಪ ರಕ್ಷಪತಿ ವಕ್ಷಸಿದ್ಧ ದೊಡ್ಡ ಬೆಟ್ಟ ತೆಗೆದು ಅವನು ಎದೆಗೆ ಹಾಕಿಬಿಡ್ತಾನು ಹನುಮಂತದೇವರು ಚೇತರಿಸಿಕೊಳ್ಳೋವರಲ್ಲಿ ಅವನು ಕರ್ಕೊಂಡು ಬರ್ತಾರೆ ತೇರಾಧಿಗಾರಂ ವ್ಯಂಚಿತೋ ದಿಶಾನನಃ ಮುಖ ಇರುವ ಮುನ್ ಶೋಣಿತ ಮಾಚು ಶೋಣಿತ ಪೂರ್ವ ಮಾಚು ಭಾರಿ ಮಾಡ್ತಾ ಇರ್ತಾನೆ ಆ ಕಾಲಕ್ಕೆ ಯಾರು ರಾವಣ ಮಾಡ್ತಾ ಇದ್ದಾಗ ತದಂತರೇ ಪ್ರಕೃತಿಗೆ ಕರ್ಕೋಣ ಜಗಾಮ ಶಕ್ತಿಯ ಸಹ ರಾಮಸನ್ನಿಧಿ ಮತ್ತೆ ಕರ್ಕೊಂಡು ಮಾಡೋಣ ರಾಮಚಂದ್ರದೇವರ ಬಳಿಯಲ್ಲಿ ಆಗ ಪ್ರಾಣಾವರಂ ಪುನಃ ಪುರಪ್ರಭು ಸಮಥೋ ವರೌಷಧೀ ಸಚಾನಿ ನಾಯು ಗಿರಿಂ ಪುನಸ್ತಂ ಇದು ನಿನ್ನ ರಕ್ಷಣೆ ಮಾಡದ ಅಂತಾಗಬೇಕು ಯಾರನ್ನ ಕೊಣನನ್ನು ಉಳಿಸ್ತೋನು ಅಂತಾಗಬೇಕು ನಾನೇ ನನ್ನ ಹಸ್ತಸ್ಪರ್ಶದಿಂದ ಆದರೆ ಅದನ್ನು ಯಾರು ಅಷ್ಟು ಅರ್ಥ ಏನೋ ಮಾಯ ಮಾಡಿ ತಗೊಂಡ್ಬಂದ ಬೆಟ್ಟ ಅಂತ ಆಗ ಮತ್ತೆ ನೋಡ್ರಿ ಎಚ್ಚರಿಕೆ ಇರಲಿಲ್ಲ ತರಬೇಕಾಗಿದ್ದರೆ ಕಫಿಗಳಿರಲಿಲ್ಲ ಏನೋ ಬಂತು ಎಚ್ಚರಿಕೆ ಆಯ್ತಾ ತರೋದನ್ನ ನೋಡ್ಬೇಕು ಮತ್ ಹೋಗ್ತಾ ಅಂತ ದೇವರ ಆದೇಶ ಕೊಟ್ಟಿದ್ದು ಮತ್ತೆ ಪರ್ವತವನ್ನು ತರ್ತಾರೆ ಮಾತ್ರವು ಸೌಮಿತ್ರಿ ಆತೋರು ಬಲಷ್ಟಪೂರ್ವತ್ ಆದ್ರೆ ಗಾಳಿ ಬಿಡಿ ತರ್ಲಿಕ್ಕೇನೆ ಹೊರಗಡೆ ಮತ್ತಷ್ಟು ಶಕ್ತಿ ದ್ರೇಕ ಬರುತ್ತೆ ಶಕ್ತಿ ಆಗಿದಗವಂತನೇ ಹೀಗ ಮಾಡಿ ಆತನನ್ನು ಉಳಿಸಿದ್ರೆ ಮತ್ತಷ್ಟು ಶಕ್ತಿಯಿಂದಾಗಿ ಶಶಂಸ ಜಾಷ್ಟು ತಂ ಪ್ರಭು ಸರಾಗಓೋಗಿ ಗುಣಾನ್ವ ಸ್ಮಯನ್ ಎಷ್ಟು ಮಾಡಾ ಏನ್ ಹೇಳಿದ್ರೆ ಅದನ್ನು ಕ್ಷಣದ್ದು ಮಾಡಿ ಹಿಡಿತೀಯಲ್ಲ ಹಣ್ಣಪ್ಪ ಅಂತ ಅವಲಿಂಗನ ಪರಮಾತ್ಮ ಇದೊಂದು ಈ ಕಾಲಕ್ಕೂ ಕೊಟ್ಟಂತಹ ಒಂದು ಉತ್ಸಾಹ ಉತ್ತೇರಿಕವಾದ ಆಲಿಂಗನ ಸೌಖ್ಯ ಪ್ರಭಂಗಾಸ್ತು ಸದ್ಗಂಧಿ ಕಪಿಗಳಿ ಎಲ್ಲಿ ಹೆಚ್ಚಿದ್ದ ಪರ್ವತ ರಾಕ್ಷಸ ಇವೆಲ್ಲ ಆ ಕಲೆ ಆ ತೋಂಬರವಾಗಲೆ ಅಷ್ಟು ಮಾಡ್ ಅಲ್ಲೇನೆ ಒಗೆ ಅದು ಆ ಬಾಸಲು ಹೊಡೆದಿದ್ದಕ್ಕೆ ಇನ್ನು ಬೇರೆ ಸಂತೋಷ ಅವೆಯಲೇ ಇದ್ದವು ಪ್ರಭಾವದಿಂದಾಗಿ ರಾಮಗ್ನಿ ರಕ್ಷಾಂಶಿಯ ಹೊರ ವಾನರ ನಿರ್ವಭವನ್ ಅದರಿಂದ ರಾಮಚಂದ್ರ ದೇವರ ಅಪ್ಪಣೆಯಿಂದಲೇನೆಲ್ಲ ಏನ್ ಮಾಡಿಬಿಟ್ಟಿದ್ರಂತೆ ಇನ್ನು ತಗೊಂಡೋಗಲ್ಲ ಸತ್ತರೀರ ಈ ಪರ್ವತ ಬರುತ್ತೆ ಬಂದಾಗ ಅವರು ಎಂದು ಹೇಳ್ಬಾರ್ದು ಅದಕ್ಕೆ ಸತ್ರು ಅಂತ ಗೊತ್ತಾಯ್ತಾ ಅದಕ್ಕೆ ಒಂದು ವರ್ಗ ಇಟ್ಟು ಬಿಟ್ಟಿದ್ರು ಅವನ್ನೆಲ್ಲ ತಗೊಂಡು ಹೋಗಿ ತಗೊಂಡು ಹೋಗಿ ಸಮುದ್ರಕ್ಕೆ ಹೋಗ್ಬಿಟ್ಟು ಇಲ್ಲಿದ್ದರೆ ಎದ್ ಬಿಡ್ತಾ ಅದಕ್ಕೆ ಸಮುದ್ರಕ್ಕೆ ನೀರಲ್ಲಿ ಬಿಟ್ಟು ಅಂದ್ರೆ ವಾಸನ ಸದನ ಲೋಕದಲ್ಲೂ ಹೇಳ್ತಾರೆ ತಾಯಿ ವಾಸ ಕಣ್ಣೆ ಹಿಡಿಯುತ್ತೆ ನೀರಲ್ಲಿ ತುಳ್ಕೊಂಡು ಓಡಾಡಿದ್ರೆ ನೀರಲ್ಲಿ ಓಡಾಡಬಿಟ್ಟಿದ್ರೆ ನೀರಲ್ಲಿ ಎಲ್ಲಾರ ದ್ರವ್ಯಾಗದಲ್ಲಿ ಓಡಾಡಿದ್ರೆ ವಾಸ ಕಣ್ಣೆ ಹಿಡಿಯೋದು ಹೆಚ್ಚು ಅದ್ರ ಅಷ್ಟು ಪ್ರಭಾವ ಇರಬೇಕು ಪಾರ್ಥಿವ ಪರಮಾಣುಗಳಲ್ಲೇನೆ ಗಂಧ ಏ ಆಮೆಲ್ಲ ಸಮುದ್ರಕ್ಕೆ ಹೋಗಿದ್ ಬಿಟ್ಟರೆ ಈ ಗಂಧ ಇಲ್ಲ ಅವರಿಗೆಲ್ಲ ಯಾರು ಹೇಳೋದೇ ಇಲ್ಲ ವ್ಯವಸ್ಥೆ ಮಾಡಿದ್ದಂತೆ ಅದಕ್ಕೆ ಕಪಿಗಳು ಮಾತ್ರ ಮತ್ತೆ ಬದುಕಿ ಹೇಳ್ತಾರ ಅದರಿಂದಾಗಿ ಚಿನ್ನಪ್ರರೋಹಿಣಶ್ಚವ ವಿಶಲ್ಯ ಪೂರ್ವ ವರ್ಣಿನಃ ಹಿಂಗ್ಯಾವು ವರ್ಣ ಇತ್ತೋ ಅದೇ ವರ್ಣ ಬಂತು ವಿಶಲ್ಯರಾಗಿದ್ದರು ಮತ್ತೆ ಚಿನ್ನ ಯಾವುದೇ ಮುಳಿದು ಹೋಗಿರುತ್ತೋ ಮತ್ತೆ ಅಲ್ಲಿ ಬೆಳಕೊಂಡಿತ್ತಂತ ಊಷ ಪ್ರಭಾವೇನು ಆ ನಾಲ್ಕು ಮೂಲಿಕೆಯಿಂದ ಆ ಪ್ರಭಾವವನ್ನು ಇಲ್ಲಿ ತೋರಿಸ್ಕೊಟ್ರು ಸಾಧು ತಮ ಪೂರು ಜೀಮಾನಾವಣ ಆಯುಧೋಗ ಅನ್ನ ಪ್ರವರ್ಷ ಮಾನೋ ರಘುನಾಥನಾಥಂ ರಘುವಂಶನಾಥಂ ತಮತ್ತೇಯೋ ಸರಾಮ ಇವರಿಬ್ಬರಿಗೆ ಇಂಥಕ್ಕೆ ಶುರುವಾಯಿತು ರಾಮಚಂದ್ರ ದೇವರಿಗೆ ಮತ್ತು ಆದರೂ ಸ್ವಲ್ಪ ಬೆಟ್ಟಗಿಟ್ಟ ಬಿದ್ದು ಬಿಟ್ಟಿತ್ತು ಅದಕ್ಕೆಲ್ಲ ಬೇಕಷ್ಟು ಉಪಾಯ ಮಾಡಿಕೊಂಡು ಮತ್ತು ಶರೀರದ ಒಂದು ಗಟ್ಟಿ ಮಾಡಿಕೊಂಡು ಮತ್ತೆ ವಿಮಾನ ಏರಿ ಮತ್ತೆ ಏರಿ ಬರ್ತಾರೆ ರಾಮಚಂದ್ರದೇವರು ಕೂಡ ಆ ಕಾಲಕ್ಕೆ ಅವನನ್ನು ಆತ ಧನ್ಮ ಬಿಲ್ಲು ಹಿಡ್ಕೊಂಡು ಹೋಗ್ತಾ ಇದ್ದರೆ ನೋಡಿದ್ರೆ ಆ ಕಾಲಕ್ಕೆ ಇಂದ್ರದೇವರು ಬರೀ ಪರಮಾತ್ಮ ನೆಲದ ಮೇಲೆ ನಿಂತು ಯುದ್ಧ ಮಾಡಬಾರ್ದು ಹನುಮಂತ ದೇವರು ಸೇವಾ ಮಾಡಿದ್ರು ಆಯಿತು ಈಗ ನಾವು ಸೇವಾ ಭಾಗ್ಯ ಇದೆ ಅಂತ ಮಾತಲ್ಲಿ ಏನು ಕಳಿಸ್ಕೊಡ್ತಾರೆ ಆ ಕಾಲಕ್ಕೆ ಸಮಾನ ಎನ್ ರಾಘವಾದಿಪು ಥಾಯುಧ ಮಾತರಿ ಸಂಗ್ರಹೀತಂ ಸವಾಲುಣ ಅಗ್ರಜಃ ಅಲ್ಲೇ ನಿಂತದು ಕೈ ಮುಗಿತ ಪರಮಾತ್ಮಿ ಸ್ವಾಮಿ ರಾಮನಂದನ ಸಂಹಾರ ಮಾಡ್ಲಿಕ್ಕೆ ನಾವು ಕೇಳ್ಕೊಂಡಿದ್ವಿ ಇಂತಿಷ್ಟು ಮಾಡ್ತಾ ಇದ್ದೀಯ ನಮ್ಮ ರಥನೇ ಕಳಿಸ್ಕೊಡ್ತೇವೆ ಇದನ್ನೇ ಬಳಕೆ ಮಾಡ್ಬೇಕು ನಮ್ ಕಾರ್ ಕಳಿಸ್ಕೊಡ್ತೇವೆ ಆಚಾರ್ಯ ಮನೆಗೆ ಬಂದು ಅನ್ನೋಲ್ವೇ ಆ ರೀತಿ ಅದೊಂದು ಭಕ್ತಿ ಆ ಕ್ರಮದಿಂದ ಪ್ರಾರ್ಥನೆ ಮಾಡಿದ್ರು ಅವನು ಭಾಗ್ಯ ನೋಡಲಿ ಅದು ಭಾಗ್ಯ ಅದು ಮಹಾಭಾರತದಲ್ಲಿ ನೆನೆಸ್ಕೊಳ್ತಾನೆ ಮಾತರೆ ರಾಮಚಂದ್ರ ದೇವರಿಗೆ ಯುದ್ಧ ಮಾಡುವಾಗ ಎದುರು ಸಾರಥ್ಯ ಮಾಡಿ ಮಾಡಿ ಮಾಡಿ ಆ ಭಕ್ತಿ ಶ್ರದ್ಧೆಯನ್ನು ತೋರಿಸಿದ್ದರಿಂದಾಗಿ ನೇರು ಭಗವಂತನಿಗೆ ಸೇವೆ ಮಾಡುವ ಭಾಗ್ಯ ಸಿ ಭಗವಂತನಿಗೆ ಡ್ರೈವಿಂಗ್ ಮಾಡೋ ಎಂತಹ ಭಾಗ್ಯ ಅದರಿಂದಾಗಿ ಆ ಅಕ್ರಮದಿಂದಾಗಿ ಅದಕ್ಕೆ ಈ ಭಾಗ್ಯ ಇದ್ದಿದ್ದರಿಂದಲೇನೆ ಆ ಕಾರ್ಯಕ್ಕೆ ತನ್ನ ಮಗಳನ್ನ ತನ್ನ ಮಗಳ ಸಂಪತ್ತು ಉಳಿಯುತ್ತೆ ತನ್ನ ಮಗಳ ಸೌಭಾಗ್ಯ ಉಳಿಯುತ್ತೆ ಮಾತರಿಗೆ ಮಹಾಭಾರತ ಆತ ಮಗಳನ್ನ ಎಲ್ಲಾ ಕಡೆ ಉಳ್ಕೊಂಡು ಹೋಗ್ತಾನೆ ಪಾತಾಳ ತನಗೆ ಎಲ್ಲ ಕಡೆ ಹೋಗಿ ಬರ್ತಾರೆ ಒಳ್ಳೆ ಹುಡುಗನನ್ನು ಹಿಡಿದು ಕೊಡಬೇಕು ವರನ ಕೊಡಬೇಕು ಅಂತ ಎಲ್ಲ ಕಡೆಯೂ ಹೋಗ್ತಾರೆ ಒಳ್ಳೆ ವರ ಸಿಗೋಲ್ಲ ಹೋಗ್ತಾ ಹೋಗ್ತಾ ಹೋಗ್ತಾ ಹೋದ್ರೆ ಈ ಸರ್ಪಗಳ ಮಧ್ಯದಲ್ಲಿ ಒಬ್ಬನನ್ನ ಸುಮುಖ ಅಂತ ಹೆಸರು ಸುಮುಖ ಅಂತ ಸರ್ಪದ ಹೆಸರು ಅವನ್ನ ಹೋಗಿ ಕೇಳ್ಕೊಳ್ತಾನೆ ತಾತನ ಹೆಸರು ಏನಿದೆ ಅವರ ಅಪ್ಪ ಇರೋದು ಅವರ ಅಪ್ಪನ ಗರಡು ತಿನ್ನಾಗಿ ಬಿಟ್ಟಿರ್ತಾರೆ ಗರಡದೇ ಅಲ್ಲಿ ಹೋಗಿ ಕೇಳ್ಕೊತಾರೆ ಅದನ್ನು ಹುಡುಗ ಭಾಳ ಇಷ್ಟ ಆಗಿಲ್ಲ ನನಗೆ ನಾನೇನು ಕನ್ಯಾ ಕೊಡ್ತೇನೆ ಯಾಕೆ ಕೊಡ್ತೀವೋ ಮಾರಾಯ್ನು ನಿನಗೆ ನಿನ್ನ ಮಗಳು ಸೌಭಾಗ್ಯವತಿಯಾಗಿರ್ಬೇಕು ಅಂತ ಅಪೇಕ್ಷೆ ಇಲ್ವಾ ಬಿಟ್ಟು ಬಿಡಪ್ಪ ಗರುಡದೇವರು ಇವರಪ್ಪನ್ನು ತಿಂದು ಬಿಟ್ಟು ಇವನು ಮುಂದಿನ ವಾರ ಬರ್ತೀನಿ ತಿಂತೇನೆ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಕೆಲವೇ ದಿವಸ ಅಷ್ಟೇ ಅವನ ಆಯುಷ್ಯ ಆಗಲ್ಲ ಏ ಅವೆಲ್ಲ ಏನು ಯೋಚನೆ ಮಾಡಿಬಿಡೋ ಮಾತಿನಿಗೆ ಎಷ್ಟು ಧೈರ್ಯ ಸೀದಾ ಹಗು ಬರ ದೇವರು ಕಾಲ ಹಿಡ್ಕೊತಾರೆ ತಾಯಿ ಮಾಡಬೇಕು ಪಕ್ಕಕ್ಕೆ ವಿಷ್ಣು ಪರಮಾತ್ಮ ಕೂತಿದ್ದ ಅದನ್ನ ನೋಡಪ್ಪ ಸ್ವಾಮಿ ನೀನೇ ಇಂದ್ರದೇವರು ತಮ್ಮರಾಕ್ ಬಿತ್ತಿದ್ದ ಪರಮಾತ್ಮ ಉಪೇಂದ್ರ ಸ್ವಾಮಿ ನಿಂದ ನಿನ್ನ ವಾಹನ ಆಯ್ತು ಇದ್ದು ಬಿಡ್ತಾ ಎಂತಿದೆ ನೀನೇ ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳೋಣ ನೀನು ಹೇಳು ನಿನ್ ಕೇಳಿ ನಿಂತು ಮಾಡಿಸುತ್ತೇನೆ ಭಗವಂತಾನೆ ನಿಂತು ಇಂದ್ರದೇವರ ದ್ವಾರ ನಡೆಸಿ ಆ ಕಾಲಕ್ಕೆ ಗರುಡದೇವರು ಏನು ಮಾಡದೇ ಮಾಡಿ ಗರುಡ ದೇವರ ಪರಮಾತ್ಮನೇ ಎಂತು ಆ ಸರ್ಪ ತೆಗೆದು ಎತ್ತಿ ಒಗೆದು ಬಿಡ್ತಾರೆ ಗರುಡ ಈ ಸರ್ಪದ ರಕ್ಷಣೆ ನಿಂತು ಹೋಗ್ತಾರೆ ತಿನ್ನಲ್ಲ ಯಾರು ರಕ್ಷಕನೋ ಅವನಿಗೆ ರಕ್ಷಣೆ ಮಾಡಿ ಇವತ್ತು ಕ್ಯಾಲೆಂಡರ್ ಆರ್ಡರ್ನೆಲ್ಲ ನೋಡಬಹುದು ಅಥವಾ ಹಳೆ ಹಳೆ ಪ್ರತೀಕಗಳನ್ನು ನೋಡಬಹುದು ಕೈಯಲ್ಲಿ ಅಮೃತ ಕಲಶ ಇನ್ನೊಂದು ಕೈಯಲ್ಲಿ ಸರ್ಪನ ಸುತ್ತುಕೊಂಡು ಎದೆಗೋ ಅಥವಾ ಕೈಗೋ ಸುತ್ತುಕೊಂಡು ಗರುಡದೇವರು ನಿಂತಿರುವಂತೆ ಕಾಣುತ್ತೆ ಸರ್ಪಾಭರಣ ಹೇಗೆ ರುದ್ರದೇವರು ಸರ್ಪಭೂಷಣರು ಗರುಡ ದೇವರು ಸರ್ಪಭೂಷಣರು ಅಲ್ಲ ಸರ್ಪಭೂಷಣರು सतुट सर्प इलामुखलिया हलय आता हिंग रक्षण सौभाग्यूरता है परमात्मा नडीक का मतली सेवा तु आद्भुत सेवा विशेष आरोप जगदेकनाथ लोकाभयाय रजनी चलनाथ माजो दशजता मध्यान्ह सूर्य ನನ್ನ ಕಡೆಯಲ್ಲಿ ಎಲ್ಲೋ ಕತ್ತಲೆ ಇದೆ ಆ ಕತ್ತಲೆಯನ್ನು ಅಟ್ಟಿಸಿಕೊಂಡು ಹೋಗ್ತಾ ಇದೆ ಅಂತ ನಾವು ಕಲ್ಪನೆ ಮಾಡಿಕೊಂಡ್ರೆ ಹೇಗೆ ಆಗಿತ್ತಂತೆ ರಾವಣನ ಮೇಲೆ ರಾಮಚಂದ್ರ ದೇವರು ಯಾರಿಗೆ ಆ ದೇವತಾ ರಥ ಅದರ ಮೇಲೆ ಪುಷ್ಪ ವಿಮಾನದಲ್ಲಿ ಬರ್ತಾ ಇದ್ದರೆ ಅದನ್ನು ಮೀರುವಂತಹ ರಥ ವಿಶೇಷ ಇದು ಅದು ಕುಬೇರಂದಾದರೆ ಇದು ಇಂದ್ರದೇವ ರಥ ಇದೆ ಅಂಥಾತ ರಥದಲ್ಲಿ ನಿಂತಿದ್ದಾನೆ ಪರಮಾತ್ಮ ಅಥವಾ ಏನು ಯುದ್ಧ ಕ್ರಮ ಲೋಕಾನ ಶೇಷ ದೈವಾನ್ ನಿಗಿರಂತ ಮುದ್ದನ್ ಇಡೀ ರಾವಣ ಬಂದರೆ ಅವನು ನುಂಗ್ಬಿಡ್ತೇನೆ ಇತ್ತು ಈ ಬೆಳಕು ಹೊರಟಂತೆ ಆಗಿದೆ ಹೀಗೆ ಆಯಾಂತವಿಕ್ಷರಜನೀಚರಲೋಕನಾಥ ಶಸ್ತ್ರಣ್ಯತ್ರಸಿತು ತೃತ್ಯ ನಿಜೈರ್ಮಾಸ್ತ್ರೈ ತೋತ್ತೋತ್ತಮಕ ಯುಗ ಆ ಕಾಲಕ್ಕೆ ಪರಮಾತ್ಮ ಯಾವಾಗ ಇವನು ಶಸ್ತ್ರ ಅಸ್ತ್ರ ಏನೇನು ಅದನ್ನು ಏನೇನು ಕಡೆಯುತ್ತೆಲ್ಲ ಪಡೆಯದೆಲ್ಲ ಪ್ರಯೋಗ ಮಾಡಿದರೆ ಅದನ್ನೆಲ್ಲ ಹೊಡೆದು ಹಾಕಿ ಅವನು ಒಂದು ಹೊಡಿಬೇಕು ಪಟ್ಟರೆ ಹೇಳ್ಬೇಕು ನೀ ಯಾವುದನ್ನ ನಂಬಿಕೊಂಡಿದ್ದಿ ಅದೆಲ್ಲವೂ ಕೈ ಕೊಡ್ತಾವೆ ದೈವ ದ್ರೋಹ ಮಾಡಿದರೆ ಎಲ್ಲವೂ ಕೈ ಕೊಡ್ತಾವೆ ಅದನ್ನು ತೋರಿಸ್ತಾ ತೋರಿಸ್ತಾ ಹತ್ತು ತಲೆಗಳು ಬೆಳ್ಕೊಂಡಿತ್ತಲ್ಲ ಏನು ಆ ಗರ್ಜನೆ ಇದ್ದಾನೆ ತಲೆಗಳು ರೌದ್ರಾಕೃತಿಯಲ್ಲಿ ಬೆಳೆದು ನಿಂತಿದ್ರೆ ಹತ್ತು ತಲೆ ಕತ್ತರಿಸ್ತಾನೆ ಪರಮಾತ್ಮ ಮತ್ತೆ ಬೆಳಕೋದು ಈ ನಾಯಿ ಕೊಡೆಗಳು ಬೆಳ್ಕೊಳ್ತಾವೆ ಮಳೆ ಬಿತ್ತು ಅಂದ್ರೆ ಪಟ್ಟಂತ ಬೆಳ್ಕೊಂಡ್ಬಿಡ್ತಾವೆ ಹಂಗೆ ಬೆಳಕೋದು ಅಂತ ಮತ್ತೆ ಅಷ್ಟೇ ವಿಕೃತವಾಗಿದೆ ಮತ್ತೆ ಬೆಳ್ಕೊಳ್ತು ಹತ್ತು ತಲೆ ಯಾವಾಗ ಅದನ್ನು ಮತ್ತೆ ಬೆಳಕೊಳ್ತಾ ಇತ್ತೀಪರಿಸ ಇಲ್ಲಿ ಗೊತ್ತೇ ಆಗ್ತಿರಲಿಲ್ಲ ಯಾರಿಗೂ ಅದಕ್ಕೆ ಅವ್ರ ಮಾತನ್ನು ಸತ್ಯವಿದು ನಿಜವೃತ್ಯವಾಗಿತ್ತು ಅದೊಂದು ವರ ಇದೆ ತೋರಿಸೋದಕ್ಕೆ ತಲೆ ಕತ್ತರಿಸಿ ಮತ್ತೆ ತಲೆ ಬೆಳೆದ ಮಾಡಿ ಆಮೇಲೆ ಅದನ್ನು ಮೀರ್ಲಿಕ್ಕೆ ನನಗೆ ಸಾಮರ್ಥ್ಯ ಇದೆ ಅನ್ನೋ ತೋರಿಸ್ತಾ ಎದೆಗಳು ಸಮಾನ ಮಾಡುವ ವಜ್ರ ಸದೃಶ್ನಿಂಗ್ ಮಹಾ ವಿಮಾನಾತ್ ಯಾವಾಗ ಆ ಕಾಲದಲ್ಲಿ ಪರಮಾತ್ಮ ಎದೆ ಪಡದ ಆ ವಿಮಾನದಂದು ಬಿದ್ದು ಮಹಾಸುರ ಭಾರಿಯೂ ಪುಟ್ಟಳ ಮಾಡಿದ್ದ ಅಮ್ಮನೋರ್ನ ಕದಿಯಬೇಕು ಅಂತ ಪ್ರಯತ್ನ ಮಾಡಿದ್ದಂತಹ ನೀಚ ಯಾವಾಗ ಎದೆ ಬಿತ್ತು ಬಪ್ಪನೆ ಹೊತ್ಕೊಂಡು ಬಿದ್ದ ಸತ್ತಿಗೆ ತಸ್ತಾ ಪರಮ ಪ್ರತೀಪೇ ಇಡೀ ಮೂರು ಲೋಕಕ್ಕೂ ಕೂಡ ಭಯಂಕರನಾಗಿದ್ದವನು ಬ್ರಹ್ಮಶಿವೇನ ಸಹಿತ ಸಹ ಲೋಕಪಾಲೈ ಅಭ್ಯತ್ಯಪಾದೇವಲಂ ಜಗದೆ ಗಭರ್ತೂ ರಾಮ ಭಕ್ತಿಭರ ಭರಿತಃಂದರಂತೆ ಓಡ್ ಬಂದು ಆ ಪರಮಾತ್ಮ ದಿವ್ಯ ವ್ಯಾಪಾರವನ್ನು ಮಾಡಿದ್ದನ್ನು ನೋಡಿ ಇದು ಪ್ರತಿನಿತ್ಯನ ಹೃದಯದ ಚಿಂತನೆ ಆದರೆ ರಾವಣನಂತಹ ಈ ಸ್ತ್ರೀ ಭಾಗತನ ಹೆಣ್ಣು ಭಾಗತನ ಸ್ವಾರ್ಥ ವಿಷಯಲು ಒಲುಪುತ್ತೆ ಇದಕ್ಕೆಲ್ಲ ಆಕಾರ ರಾವಣ ಬೇರೆಯವರನ್ನು ಆಡಿಸೋದು ತಾನು ಮಾಡುವುದು ಇದು ಕೆಟ್ಟ ಆಕೃತಿ ರಾವಣ ಕೊಂದ ಕೊಂತ ಪರಮಾತ್ಮ ಅಂತಂದ್ರೆ ನಮ್ಮ ಹೃದಯದಲ್ಲ ಸತ್ತು ಅಂತ ಅದೆಲ್ಲ ನಾಶ ಆಯಿತು ಆ ರೀತಿಯಲ್ಲಿ ಭಗವಂತ ನಾಶ ಮಾಡ್ತಾರೆ ಅದನ್ನು ನಾಶ ಮಾಡುವುದಕ್ಕೆ ಪ್ರತಿನಿಧಿ ಹಾಗೆ ಮಾಡಿದ್ನಲ್ಲ ಬ್ರಹ್ಮರುದ್ರಾದಿಗಳೆಲ್ಲ ಬಂದು ನಮಸ್ಕಾರ ಮಾಡುತ್ತಾರೆ ನಮಸ್ಕಾರ ಮಾಡುವ ಒಂದು ವಿಚಿತ್ರ ನಡೆದ್ ಸ್ತೋತ್ರ ಮಾಡಿದ್ದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ ಆ ಕಾರಕ್ಕೆ ಅಥೈಂ ಅಸ್ತೋತ್ ಪಿತರಂ ಕೃತಾಂಜಲಿ ಗುಣಾಭಿರಾಮ ಜಗತ್ತ ಪಿತಾಮಹ ಜಗತ್ತಿಗೆ ಅವರು ಪಿತಾಮಹರಾದರೆ ಅವರು ಪರಮಾತ್ಮ ಅವರ ಹಬ್ಬ ತಮ್ಮ ತಂದೆಯನ್ನ ಜಗತ್ತೇ ಪಿತಾಮಹರು ಇಲ್ಲಿ ನಮಸ್ಕಾರ ಮಾಡ್ತಾ ಜಿತಂತೆಲೋಕ ಎಲ್ಲವನ್ನುರಂತ ಕಾಳಿನ ತಥೈವ ದೇಶ ಗುಣಾಹ್ಯಗಣ್ಯಾ ಪ್ರತ್ಯೇಕಶಾ ವ್ಯತ್ಯಾಸ ಆಗಿದೆ ನಾಶವರ್ಜಿತಾ ಅಷ್ಟೇ ಅಲ್ಲಿ ಆದಿ ವಿನಾಶವರ್ಜಿತ ಅಂತಿಟ್ಟುಕೊಳ್ಬೇಕು ಅಷ್ಟೇ ಅದಕ್ಕೆ ಆದಿಯೂ ಇಲ್ಲ ನಾಶವೂ ಇಲ್ಲ ಎರಡೂ ಇಲ್ಲದೆ ಇರತಕ್ಕಂಥ ಪ್ರತ್ಯೇಕ ಪ್ರತ್ಯೇಕವಾಗಿ ಅನಂತಹ ಆದಿ ಇಲ್ಲ ಅಂತಿ ಇಲ್ಲ ಎಲ್ಲ ರೀತಿಯಲ್ಲೂ ಕೂಡ ಪರಿಪೂರ್ಣವಾದಂತಹ ಅನಂತ ಅಪಾರ ಅದು ದೇಶ ಅನಂತ ಎಲ್ಲ ದೇಶದಲ್ಲಿ ಎಲ್ಲಾ ಕಾಲದಲ್ಲಿ ನಿನ್ನ ಒಂದೊಂದು ಗುಣನೂ ಇದೆ ನೀನು ಒಂದೊಂದು ರೂಪನೂ ಇದೆ ಎಲ್ಲ ಇಂಥ ಅತ್ಯದ್ಭುತವಾದಂತಹ ನಿನ್ನ ವ್ಯಾಪಾರದ ಮಧ್ಯದಲ್ಲಿ ರಾವಣಬ್ಬ ಅಲ್ಪಕ ಮೃತನಾದ ಆದರೆ ನಮ್ಮ ಮೃತನಾದ ಆ ಸಂದರ್ಭಾದಿಗಳಲ್ಲಿ ನೀನು ಪ್ರಕಟ ಮಾಡಿದ ಗುಣ ಇದೆಯಲ್ಲ ಅದು ನಮ್ಮಿಂದ ಧ್ಯೇಯ ಅದು ಎಲ್ಲ ಗುಣಗಳು ಅನಂತವೆ ಆದರೆ ಪ್ರಕಟ ಮಾಡಿರೋಲ್ಲ ಎಲ್ಲ ಗುಣ ನಾವು ಶಾಸ್ತ್ರದಿಂದ ತಿಳಿತೇವೆ ಈಗ ಅನುಭವಕ್ಕೆ ತಂದು ಕೊಡ್ತಾ ಇದೆಯಲ್ಲ ಅತ್ಯದ್ಭುತ ನಚೋದ್ಭವೋ ಲೈವತಿ ರಸ್ಕೃತಿಸ್ತೇ ಕು ತ್ವಮೇಖಾದ್ಯ ಪರಮಸ್ವತಂತ್ರ ಭೃತ್ಯಾಸ್ತವಾಹಂ ಶಿವಪೂರ್ವಕಾಷ್ಟೇ ನಾವೆಲ್ಲೂ ಕೂಡ ಯಾರ್ಯಾರು ರುದ್ರದೇವರ ಮೊದಲ ಯಾರ್ಯಾರು ನಿಂತಿದ್ದೇವೆ ನಾವೆಲ್ಲರೂ ಕೂಡ ನೆನಪಕ್ತ ಇದ್ದೇವೆ ಅಂತ ಹೀಗೆ ನಾನಾ ಪ್ರಕಾರದಲ್ಲಿ ಪರಮಾತ್ಮನನ್ನು ಕೊಂಡಾಡಿದ್ದಿದೆ ಇಷ್ಟೆಲ್ಲ ಕೊಂಡಾಡ್ತಾ ಇದ್ದಾಗ ಸ್ವಲ್ಪ ವಿಚಿತ್ರ ನಡೆಯುತ್ತೆ ರುದ್ರದೇವರು ಸ್ವಲ್ಪ ಯಾಕೋ ಮಾತಾಡ್ತಾ ಮಾತಾಡೋದು ಕೋಪ ಬಂದಾಗುತ್ತೆ ಆವಾಗ ಅವನು ಗದರಿಸಿ ಅದನ್ನು ಇಳಿಸಿ ಅವನ್ನು ಉದ್ಧಾರ ಮಾಡ್ತಾನೆ ಬ್ರಹ್ಮಾತ್ಯೆ ಮಾಡಿದ್ದೆಲ್ಲ ಕೂಡಿಸ್ಬಿಡ್ತೇನೆ ಕುತ್ಕೊಂಡಿದ್ದು ಬ್ರಹ್ಮದೇವರಾಗಿದ್ದೇ ತಲೆ ಕಡೆ ಹಾಕಿದ್ದೆ ಕೂಡಿಸಿ ಬಿಡ್ತೇನೆ ಸೇತುವೆ ನೋಡೋ ಕೂತನ್ನ ಮಾಡಿರುವ ಸೇತುವೆಯನ್ನ ನೋಡ್ತಾ ಕೂತು ನಿಮಗೆ ಬ್ರಹ್ಮಹತ್ಯೆ ಪರಿಹಾರ ಆಗುತ್ತೆ ಅದಕ್ಕೆ ರಾಮ ಸೇತುವನ್ನು ನೋಡ್ತಾ ರಾಮೇಶ್ವರ ಅಂದ್ರೆ ಹೀಗೆ ರಾಮಚತ ಪ್ರತಿಷ್ಠಿತ ತಾನೇ ಬ್ರಹ್ಮಹತ್ಯ ಬಂದ ಪ್ರತಿಷ್ಠೆ ಮಾಡಿದ್ದಲ್ಲ ರಾಮಚಂದ್ರದೇವರಿಗೆ ಹುಂಕಾರ ಮಾಡಿದಾರಲ್ಲ ಆ ದೋಷ ಪರಿಹಾರಕ್ಕೋಸ್ಕರವಾಗಿ ರಾಮಚಂದ್ರದೇವರು ಕಾಲಿಟ್ಟು ನಡೆದಾಡಿದ ಆ ಸೇತುವೆಯನ್ನ ದರ್ಶನ ಮಾಡ್ತಾ ಕೂತಿರು ನನಗೆ ಪರಿಹಾರ ಆಗುತ್ತೆ ಅಂತ ಕೂತರು ದೇವರನ್ನ ಸ್ಥಾಪನೆ ಮಾಡಿಬಿಡ್ತಾರ ಒಂದು ರೂಪದಲ್ಲಿ ಸದಾ ನೋಡ್ತಾನೆ ಇರ್ಬೇಕು ವಿಚಿತ್ರ ಅಂದ್ರೆ ಅಲ್ಲಿ ರುದ್ರದೇವರು ಲಿಂಗ ನೋಡಿದ್ರೆ ಬ್ರಹ್ಮಹತ್ಯೆ ಹೋಗಲ್ಲ ಲಿಂಗ ದರ್ಶನ ಮಾಡಿದ್ರೆ ಹೋಗಲ್ಲ ರಾಮೇಶ್ವರ ಮತ್ತಿನ್ನೇನು ಸೇತುವೆಯ ಒಂದು ಖಂಡ ಇದೆ ಧನುಷ್ಕೋಟಿ ಬೆಲ್ಲಿನ ತುದಿ ಅಲ್ಲಿ ನೆಲ ಕತ್ತರಿಸಾಕಿಬಿಡ್ತಾರೆ ಉಳ್ಕೊಂಡಿದ್ದು ಒಂದು ಸ್ವಲ್ಪ ಆಗಿಲ್ಲ ಅದಕ್ಕೆ ನೋಡಿದ್ರೆ ಬ್ರಹ್ಮಹತ್ಯೆ ಹೋಗುತ್ತೆ ಎಷ್ಟು ಆಶ್ಚರ್ಯ ಅಲ್ಲಿ ಮಾಸರಾಶ್ರಾಮಗಳು ಅನ್ನೋದಕ್ಕೆ ಹಾಸ್ಯ ಮಾಡ್ತಾರೆ ರಾಮನನ್ನು ಕೊಂದಿದ್ದಕ್ಕೆ ಬ್ರಹ್ಮಹತ್ಯೆ ಬಂತು ಅಂತಾರೆ ಅಲ್ಪ ಆ ಸೇತುವೆ ಬ್ರಹ್ಮಹತ್ಯೆಗೆ ಪ್ರೇರಕ ಪ್ರೇರಣೆ ಮಾಡಿಕೊಟ್ಟಿದ್ದು ಸೇತುವೆ ಅದನ್ನು ನೋಡಿದರೆ ಬ್ರಹ್ಮಹತ್ಯೆ ಹೋಗುತ್ತೆ ಅದನ್ನು ಕಟ್ಟಿದವನಿಗೆ ಬ್ರಹ್ಮಹತ್ಯೆ ಬರುತ್ತೆ ಏನದ್ದು ತಂಡಪ್ಪ ನಿಮ್ಮ ತಲೆ ಅಂತ ತಿರ್ಥಪ್ಪದಲ್ಲಿ ಬಹಳ ಹಾಡ್ಕೋತಾರೆ ಹಾಡು ದೇವಡಿ ಮಾಡೋದನ್ನು ನೋಡಬೇಕು ಅನ್ನೋ ಅದು ಶೂಲ ಶೂಲ ಚುಚ್ಚಿದ ಹಾಗೆ ದುರ್ವಾದಿಗಳು ಈ ಇನ್ನು ಮೇಲೆ ಅಂತಹದ್ದೆಲ್ಲ ಹೊರಗೆ ತೆಗಿಬಾರದು ಅಂಥ ಯಾಕೆ ಕಾಲಕಾಲದಲ್ಲಿ ನಾನಾ ತರಹದ ನೀಚಲು ಬರ್ತಾರೆ ನಾನಾ ಆಕ್ರಮಣಗಳನ್ನು ನಡೀತಾವೆ ಸತ್ಸಿದ್ಧಾಂತದ ಮೇಲೆ ಅದಕ್ಕೆಲ್ಲದಕ್ಕೂ ಅಸ್ತ್ರಗಳನ್ನು ನಮಗೆ ವಾದ್ರಾಡ ಸ್ವಾಮಿಗಳು ವಿಜೇಂದ್ರ ಸ್ವಾಮಿಗಳವರು ವ್ಯಾಸರಾಯ್ರು ಮಂತ್ರಾಲಯ ಪ್ರಭುಗಳು ಎಲ್ಲ ಕೊಟ್ಟಿಟ್ಟಿದ್ದಾರೆಲ್ಲ ಯಾವುದಕ್ಕೂ ಹೆದರ್ಬೇಕಾಗಿಲ್ಲ ಗುಂಪು ಗುಂಪುಗಳನ್ನು ಮಾಡಿಕೊಂಡು ಬರ್ತಾರೆ ನಾನಾಕ್ರಮಣ ನಾನಾ ಬುದ್ಧಿಜೀವಿಗಳು ಗಾಂಭೀರ್ಯದಿಂದ ಕುಚೋತದಿಂದ ನಾನಾಕ್ರಮದಲ್ಲಿ ಆಕ್ರಮಣ ಮಾಡುತ್ತಾರೆ ಎಲ್ಲದಕ್ಕೂ ಹ್ಯಾ ಉತ್ತರ ಕೊಡಬೇಕು ಅಂತ ಹಿರಿಯರು ಕಲಿಸಿಕೊಟ್ಟಿದ್ದಾರೆ ನಮ್ಮ ಸಂಪತ್ತು ಶ್ರೀಮದಾಚಾರ್ಯ ಸಿದ್ಧಾಂತದ ಒಟ್ಟ ಸಂಪತ್ತು ಅದನ್ನೆಲ್ಲ ಮುಂದೆ ಹ್ಯಾಕ್ ಚಿತ್ರಣ ಮಾಡಿದ್ರು ಅನ್ನೋ ಅದನ್ನ ಮುಂದಿನ ಒಬ್ಬನೇ ಶ್ರೀಕೃಷ್ಣ